ಅವರ ಕಾರ್ಯಮದ್ದೆ ವಿಷಯ ಅದರ ಬಗ್ಗೆ ಕೇಳುವುದಿಲ್ಲ ಸದುವಾಗಿ ದೇವಸ್ಥಾನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಸತತವಾಗಿ ಯಾವಾಗಲೂ ಅವರು ಆಯವ್ರು ಅದು ಕೂಡ ದೇವಸ್ಥಾನದ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡ್ತಾರೆ ಯಾವಾಗಲೂ ಯೋಚನೆ ಮಾಡ್ತಾರೆ ಇಂಥ ಮಹಾನ್ ವ್ಯಕ್ತಿ ನನ್ನ ಉದ್ದೇಶ ಈ ದೇವರಲ್ಲಿ ಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೇವಸುತಾ ಮರ್ದೀ ಪರಮ ಕೃಷ್ಣ ವಂದೇ ಜಗದ್ಗುರು ಜಯತಿ ಜಗತಿ ಮಾಯಾ ಯಸ ಕಾಧವಸ್ತೆ रचना वचन वचनमेक ध्रुव पदमी या तो युवो सकलकुशल पात्र ब्रह्मपुत्रता मे संस्थे कटड़ बल्ली ಕಾರಣಕರ್ತರಾದಂತಹ ಶ್ರೀಮತಿ ಜಾನಕಿ ಆಳ್ವರು ಆ ಕೃಷ್ಣನ ಪಾಳಾಡುವುದರಲ್ಲಿ ಐಕ್ಯವನ್ನು ಹೊಂದಿರಿ ಮತ್ತೆ ಪುನಃ ಯಾವ ತಾಯಿಯ ಗರ್ಭವನ್ನು ಪ್ರವೇಶ ಮಾಡದೇ ಇರಲಿ ಅನ್ನುವಂತಹ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಆ ಕೃಷ್ಣ ಪರಮಾತ್ಮನಲ್ಲಿ ಸಲ್ಲಿಸ್ತಾ ನಮ್ಮ ನಾರದ ಭಕ್ತಿ ಸೂತ್ರದ ಪಾಠವನ್ನು ಪ್ರಾರಂಭಿಸೋಣ ಕಳೆದ ಕ್ಲಾಸ್ನಲ್ಲಿ ಇಪ್ಪತ್ತರವರೆಗೆ ನಾನು ಹೇಳಿಕೊಟ್ಟಿದ್ದೆ ಈಗ ಇಪ್ಪತ್ತ ಒಂದರಿಂದ ದಯವಿಟ್ಟು ಅನುಸರಿಸಿ ಮಾತ್ಮ್ಯಜ್ಞಾನಸ್ಮೃತಿ ಅಪವಾಹೀನಿ ನಾಸ್ ತಸ್ ತತ್ಸುಖಿತ್ವ ಸಾು ಕರ್ಮ ಜ್ಞಾನ ಯೋಗೇ ಅಧಿಕ ಫಲ ತ್ವಾಶ್ವರಸಿ ಅಭಿಮಾನ ಷಿತ್ವಾ ೈನ್ಯ ಪ್ರಿಯ ಜ್ಞಾನಮೇವ eke ಅನ್ಯೋನ್ಯ್ರಯತ್ anye ೇ ಬ್ರಹ್ಮಕುಮೃ ತಥವಾರಿತೋಷ ುಚ್ಛಾಂತಿರ್ವಾ ತ ಗ್ರಾಹ್ಯಾ ಮುುಭ ತಾಯಿ ಆಚಾರ್ಯಾ ತು ವಿಷಯ ಸಂಗತಿಯಗಾಚವೃತ್ತ ಲೋಕೇಪಿ ಭಗವದ್ಗುಣ ಶ್ರವಣ ಕೀರ್ತನಾ ಮುಖ್ಯತಸ್ತು ಮಹತ್ಕೃಯವೃಶಾ ಮಹತ್ಸಂಗಸ್ಲಭೋ ಅಗಮ್ಯ ಅಮೋಘ ಲಭ್ಯತೆ ನಾರ ಭಕ್ತಿ ಸೂತ್ರಗಳು ಕಳೆದ ಮೂರು ತರಗತಿಗಳಲ್ಲಿ ನಾವು ಈ ಸೂತ್ರಗಳ ಕರ್ತೃ ಆದಂತಹ ನಾರದರ ಬಗ್ಗೆ ವಿಚಾರವನ್ನು ಮಾಡಿದರು ಆ ನಾರದರು ಎಂಥವರು ಆ ನಾರದರ ಮಾಹಾತ್ಮ್ಯವೇನು ಆ ನಾರದರ ಗುಣಗಳು ಎಂಥವು ಇಂದಿನ ತರಗತಿಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಉಗ್ರಸೇನನಿಗೆ ನಾನದರ ಬಗ್ಗೆ ಏನೇನು ಗುಣಗಳನ್ನು ಹೇಳಿದ್ದ ಎಂಬುದಾಗಿ ಭೀಷ್ಮರು ಯುಧಿಷ್ಠರೊಂದಿಗೆ ತಿಳಿಸುವಂತಹ ಮಹಾಭಾರತದ ಇನ್ನೂರ ಮೂವತ್ತನೆಯ ಅಧ್ಯಾಯ ಮೋಕ್ಷಧರ್ಮ ಪರ್ವದಲ್ಲಿ ಅದನ್ನು ನೋಡಿದ್ರು ಇಂದು ನಾರದ ಭಕ್ತಿ ಸೂತ್ರಗಳು ಎಂಬಲ್ಲಿ ಸೂತ್ರಗಳು ಅಂದರೆ ಏನು ಭಕ್ತಿಯನ್ನು ಹೇಗಿದ್ರೂ ನಾವು ಮುಂದಿನ ತರಗತಿಗಳಲ್ಲಿ ನೋಡಲಿದ್ದೇವೆ ಅದು ಭಕ್ತಿಯನ್ನು ಒಂದೇ ತರಗತಿಯಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲನೆಯದಾಗಿ ನಾರದ್ರೆ ಹೇಳಿದ್ದಾರೆ ಅನಿರ್ವಚನೀಯ ಸ್ವರೂಪ ಅಂತ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಮಾತನಾಡಿದರೆ ಅದು ಭಕ್ತಿ ಅಲ್ಲ ಅದು ಹರಟೆ ಅದು ಕಾಲಕ್ಷೇಪ ಅದು ಚಿತ್ತ ವಿಕ್ಷೇಪ ಅಷ್ಟೆ ಅದನ್ನು ಅನುಭವಿಸಬೇಕು ಆ ಅನುಭವಿಸಲಿಕ್ಕೆ ಏನೇನು ಸಾಧನಗಳು ಬೇಕು ಅದು ಕೆಲವೊಂದು ವ್ಯಕ್ತಿಗಳಲ್ಲಿ ಅಭಿವ್ಯಕ್ತಗೊಂಡಾಗ ಯಾವ ರೂಪವನ್ನು ತಡೆಯುತ್ತದೆ ಇದೆಲ್ಲದನ್ನು ಅವರು ಮುಂದೆ ಬರುವಂತಹ ए सूत्र क्रमगत विवेगा सूत्र अंतर सूत्र अब्दे अलम संदिग्ध सार विश्व मुखम्य ಸೂತ್ರ ಸೂತ್ರ ಯಾರು ಸೂತ್ರವನ್ನು ಬಲ್ಲವರೋ ಸೂತ್ರದ ಕುರಿತಾಗಿ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆಯೋ ನಮ್ಮ ಋಷಿಮುನಿಗಳು ಅವರು ಏನು ಹೇಳ್ತಾರೆ ಈ ಸೂತ್ರದ ಬಗ್ಗೆ ಸೂತ್ರ ಅಂದರೆ ಏನು ಎಂಬುದಾಗಿ ಅಲ್ಪಾಕ್ಷರಂ ಅತ್ಯಂತ ಅಲ್ಪ ಅಕ್ಷರಗಳಲ್ಲಿಯೇ ಹೇಳಲಿಕ್ಕೆ ಬರ್ತಕ್ಕಂಥದ್ದೇ ಸೂತ್ರ ಸೂತ್ರ ರೂಪದಲ್ಲಿ ಅಂತ ನಾವು ಲೌಕಿಕವಾಗಿ ಬೆಳೆಸ್ತೇವೆ ಅಂತ ಭಾಷೆಯಲ್ಲಿ ಹೇಳುವಾಗ ನೀವು ಇಷ್ಟೆಲ್ಲ ಒಂದು ವಿವರ ಕೊಡಬಡ ಮಾರಯ ಒಂದು ಸೂತ್ರ ರೂಪದಲ್ಲಿ ಹೇಳು ಸಂಕ್ಷಿಪ್ತವಾಗಿ ಹೇಳು ಅಂತ ಹೇಳ್ತೇವೆ ಅದೇ ಸೂತ್ರ ಅಲ್ಪಾಕ್ಷರಂ ಸ್ವಲ್ಪ ಈಗ ಸ್ವಲ್ಪ ಅಕ್ಷರದಲ್ಲಿ ಹೇಳಿದ್ದಲ್ಲ ಸೂತ್ರವೇ ಪುತ್ರವಾರ್ತಿಯೇ ಅಂತ ಹೇಳಿದ್ರೆ ಅಲ್ಲ ಅದಕ್ಕೆ ಇನ್ನೊಂದಿದೆ ಲಕ್ಷಣ ಅಸಂದಿಗ್ಧಂ ಯಾವುದೇ ಸಂದಿಗ್ಧ ಅಥವಾ ಸಂದೇಹಗಳು ಉಳಿಯಬಾರದು ಸಂದಿಗ್ಧ ಶಬ್ದಗಳನ್ನು ಉಪಯೋಗಿಸಿರಬಾರದು ಅತ್ಯಂತ ಸಣ್ಣದಾಗಿರಬೇಕು ಸಣ್ಣದಾಗಿರುವುದಲ್ಲ ಸಂದಿಗ್ಧತೆಯನ್ನ ಉಂಟು ಮಾಡಬಾರದು ಸಂದಿಗ್ಧತೆ ಉಂಟಾಗಿದ್ರೆ ಅದರಲ್ಲಿ ಇನ್ನೂ ಸಂಶಯಗಳು ಉಳಿದಿದ್ದರೆ ನೀವು ಹೇಳಿದ್ದೆಲ್ಲ ಅರ್ಥ ಆದರೂ ಅಂತ ಹೇಳಿದರೆ ಹೋಯ್ತು ಅದು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ ಅದು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ ನಾವು ಎಷ್ಟು ವಿವರಿಸಿದ್ರೂ ಆ ಶಬ್ದ ಅತ್ಯಲ್ಪ ಅದರಲ್ಲಿ ಒಂದು ಸಂದೇಹ ಉಳಿದೇ ಉಳಿತು ಅದನ್ನು ನಮ್ಮ ಮಾತು ಸೂತ್ರವಾಗಿ ಸಾಧ್ಯವಿಲ್ಲ ನಾವು ಸೂತ್ರಕಾರಲ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಸಂಶಯ ನಮ್ಮಲ್ಲೇ ಇರುವಾಗ ಇನ್ನು ನಾವು ಎಷ್ಟು ಹೇಳಿದರೆ ಏನು ಅರ್ಥವಾದೀತು ಜನರಿಗೆ ಇನ್ನೊಂದು ಸ್ವಲ್ಪ ಹೇರಲಿ ನೀವು ಹೇಳಿದ ಅರ್ಥವಾಗಿಲ್ಲ ಸ್ವಲ್ಪ ವ್ಯವಸ್ಥಿರ ಅಂತಲೇ ಹೇಳ್ತಾರೆ ಅಸಂದಿಗ್ಧಂ ಯಾವುದೇ ರೀತಿಯಾದಂತಹ ಸಂಶಯಗಳು ಉಳಿಯಬಾರದು ಹಾಗಿದ್ರೆ ಇಷ್ಟೆಯೇ ಅಲ್ಲ ಸಾರವತ್ ಎಲ್ಲ ಸಮಸ್ತ ಶಾಸ್ತ್ರದ ಸಾರವನ್ನು ಅದು ತನ್ನಲ್ಲಿ ಒಳಗೊಂಡಿರಬೇಕು ಈ ಸೂತ್ರಗಳು ಈಗ ನಾರದನು ಭಕ್ತಿಯ ಸೂತ್ರವನ್ನು ವಿವರಿಸಲಿಕ್ಕಿದ್ದಾರೆ ಇಡೀ ಭಕ್ತಿಗೆ ಸಂಬಂಧಪಟ್ಟಂತಹ ಶಾಸ್ತ್ರಗಳ ಸಾರವನ್ನು ಈ ಎಂಬತ್ನಾಲ್ಕು ಸೂತ್ರಗಳಲ್ಲಿ ಅವರು ಹಿಡಲಿಕ್ಕಿದ್ದಾರೆ ಹಿಡಿದ್ರೆ ಅದು ಬರ್ತದೆ ನಿಮ್ಗೆ ಹೀಗೆ ಸಾರವತ್ ಮತ್ತೆ ವಿಶ್ವಕೋ ಮುಖಂ ಅಂತ ಹೇಳಿದ್ರೆ ಒಂದು ಸೂತ್ರದಲ್ಲಿ ನಿಂತುಕೊಂಡು ನೋಡಿದಾಗ ಇನ್ನೊಂದು ಸೂತ್ರವನ್ನು ಅದು ಹೇಳ್ಕೊಳ್ಬೇಕು ಹಾಗೆ ಅದನ್ನ ಒಂದಕ್ಕೊಂದು ಬೆಸೆದಿರ್ತಾರೆ ಆ ಸೂತ್ರವನ್ನು ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಎಲ್ಲ ಸೂತ್ರಗಳು ಹಾಗೆ ಸಣ್ಣ ಉದಾಹರಣೆ ಅಥಾನೋ ಭಕ್ತಿ ವ್ಯಾಖ್ಯಾ ಈಗ ಆದ್ದರಿಂದ ಭಕ್ತಿಯನ್ನು ವ್ಯಾಖ್ಯಾನ ಮಾಡುತ್ತೇವೆ ಮುಂದಿನ ಸೂತ್ರ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅವನಲ್ಲಿ ಪರಮ ಪ್ರೇಮ ರೂಪವಾಗಿದೆ ಅದು ಅಂದ್ರೆ ಏನು ಭಕ್ತಿ ಅಂತ ಹೇಳ್ಬಿಟ್ರಿ ಹೇಗ್ ಗೊತ್ತಾಯ್ತು ಹೇಗ್ ಗೊತ್ತಾಯ್ತು ಹಿಂದಿನ ಸೂತ್ರಕ್ಕೆ ನಮ್ಮ ತಲೆ ಹೋಯಿತು ಆ ಒಂದೊಂದು ಸೂತ್ರಗಳು ಇನ್ನೊಂದು ಸೂತ್ರದ ಅಪೇಕ್ಷೆಯನ್ನು ಹೊಂದಿವೆ ವಿಶ್ವಕೋಮುಖ ಒಂದು ಸೂತ್ರದಲ್ಲಿ ಹೀಗೆ ನೋಡಿದ್ರೆ ಎಲ್ಲ ಕಡೆ ನೋಡಬಹುದಂತೆ ಪ್ರತಿಯೊಂದು ಎಂಬತ್ನಾಲ್ಕು ಸೂತ್ರಗಳನ್ನು ನೋಡಬಹುದು ಹಾಗೆ ಮಾಡಿಟ್ಟು ಒಂದು ಸೂತ್ರ ತೆಗೆದು ಹಾಕಿದ್ರೆ ಹೋಯ್ತು ಒಂದು ಸೂತ್ರವನ್ನು ತೆಗೆದು ಹಾಕಿದ್ರೆ ಹೋಯ್ತು ಆ ಭಕ್ತಿ ಸೂತ್ರ ಯಾವುದೋ ಒಂದು ಭಾಗದಲ್ಲಿ ದೂನವಾಗಿತ್ತು ಊನವಾಗಿರುತ್ತೆ ತನ್ನ ಅಂಗವನ್ನು ಕಳೆದುಕೊಂಡಿರುತ್ತೆ ಕುಂಟು ರೀತಿಯಲ್ಲಿ ಕಾಣಿಸ್ತದೆ ಏನೋ ಇದು ಲೋಪದೋಷ ಇದೆಯಲ್ಲ ಇಲ್ಲೋ ಕುಂಠ ಇದೆಯಲ್ಲ ಇದು ಅಂತ ಗೊತ್ತಾಗುತ್ತದೆ ತೆಗೆದುಹಾಕಲಿಕ್ಕಾಗದಿಲ್ಲ ಯಾಕೆಂದ್ರೆ ಮೊದಲೇ ಇಡೀ ಸಮಸ್ತ ಶಾಸ್ತ್ರವನ್ನು ಅರಗಿಸಿಕೊಂಡು ತಮ್ಮ ಜೀವನದಲ್ಲಿ ಭಾಷೆ ಮೇಲೆ ಪ್ರಭುತ್ವವನ್ನು ಇಟ್ಕೊಂಡು ಯಾಕೆ ಅಲ್ಪಾಕ್ಷರ ಇಷ್ಟನ್ನ ಒಂದು ಪ್ಯಾರಾನಲ್ಲಿ ಹೇಳಬೇಕಾಗಿರೋದನ್ನ ಒಂದೇ ಒಂದು ಕೆಲವು ಅಕ್ಷರದಲ್ಲಿ ಹೇಳಬೇಕಾದ್ರೆ ಎಷ್ಟು ಪ್ರಭುತ್ವ ಬೇಕು ಆ ಭಾಷೆಯಲ್ಲಿ ಸಾಧ್ಯವಿಲ್ಲ ನಾವು ಅವರಿಗೆ ಸಾಧ್ಯ ಹಾಗೆ ಹಣದಿರ್ತಾರೆ ವಿಶ್ವಕೋಮುಖ ಕೆಲಸಕ್ಕೆ ಬಾರದ ಅಕ್ಷರಗಳನ್ನು ಒಳಗೊಂಡಿರದ ಉಪಯೋಗಕ್ಕೆ ಬಾರದ ಅಕ್ಷರಗಳನ್ನು ಒಳಗೊಂಡಿರದ ಹೀಗಂದ್ರೆ ಏನು ಅಲ್ಲ ಅದೇನಾಯ್ತಪ್ಪಾ ಅಂತ ಹೇಳಿದ್ರೆ ಇದು ಯಾಕೆ ಬೇಕಿತ್ತು ಸುಮ್ಮನೆ ಹೇಳಿ ಮಾತನ್ನ ಅರ್ಥ ಆಗುತ್ತೆ ಕೆಲವರ ಬಂದಿರುತ್ತೆ ಕೆಲಸಕ್ಕೆ ಬಾರದ ಶಬ್ದಗಳನ್ನು ಉಪಯೋಗಿಸುವಂಥದ್ದು ಲೌಕಿಕ ವ್ಯವಹಾರದಲ್ಲಿ ಲೌಕಿಕ ವ್ಯವಹಾರದಲ್ಲಿ ಅದನ್ನ ನಾವು ಬಿಟ್ಬಿಡ್ತೇವೆ ಹಾಗೆ ಆದ್ರೆ ಶಾಸ್ತ್ರದಲ್ಲಿ ಹಾಗೆ ಬಿಡುವುದಿಲ್ಲ ಶಾಸ್ತ್ರ ಅಂತಹ ಶಬ್ದಗಳು ಇದ್ದರೆ ಅದು ದೋಷ ಆ ಶಾಸ್ತ್ರವನ್ನು ಬೇರೆ ಪಂಡಿತರು ಲಘುವಾಗಿ ಕಾಣ್ತಾರೆ ಹೋಯ್ತು ಆದ್ರಿಂದ ಅಸ್ತೋಭಂ ಕೆಲಸಕ್ಕೆ ಬಾರಂತಹ ಶಬ್ದಗಳು ಇಲ್ಲದೇ ಇರತಕ್ಕಂಥದ್ದು ಸ್ವಲ್ಪ ಅಕ್ಷರಗಳು ಹೇಳ್ಬಿಡ್ತೇನೆ ಆದರೆ ಯಾವುದೋ ಕೆಲಸಕ್ಕೆ ಬಾರ ಶಬ್ದಗಳನ್ನು ಉಪಯೋಗಿಸ್ತೇನೆ ಅಂದ್ರೆ ಹೋಯ್ತು ಅನವಧ್ಯಂಚ ಒಂದು ದೋಷಗಳು ಇರಬಾರದು ದೋಷರಹಿತವಾದಂತಹ ಅನವಧ್ಯಂಚ ದೋಷವಿಲ್ಲದೇ ಇರತಕ್ಕಂತಹ ಇಷ್ಟು ಲಕ್ಷಣಗಳನ್ನ ಒಳಗೊಂಡ ಒಳಗೊಂಡಿದ್ರೆ ಅದನ್ನ ಸೂತ್ರ ಅಂತ ಹೇಳಬಹುದು ಹೀಗಂತ ಯಾರು ಹೇಳ್ತಾರೆ ನಾನು ಹೇಳುದಲ್ಲ ಸೂತ್ರವಿದೋ ಜನಾ ಯಾರು ಸೂತ್ರಗಳನ್ನು ಕುರಿತು ಅಧ್ಯಯನ ಮಾಡ್ತಾರೋ ಅಂತಹ ವಿದ್ವಾಂಸರೆ ಹೇಳುವಂತಹ ಮಾತಿದೆ ಈ ಸೂತ್ರ ಹೇಗೆ ಅಂತ ಹೇಳಿದ್ರೆ ಅನೇಕ ಪುಷ್ಪಗಳಿವೆ ಗುಲಾಬಿ ಮಲ್ಲಿಗೆ ತುಳಸಿ ಇದೆ ಕನಕಾಮರ ಇದೆ ಸೇವಂತಿಗೆ ಇದೆ ಬೇರೆ ಬೇರೆ ಬೇರೆ ವಿವಿಧ ಬಣ್ಣದ ವಿವಿಧ ಸುವಾಸನೆಗಳನ್ನು ಹೊಂದಿರುವಂತಹ ಬೇರೆ ಬೇರೆ ಪುಷ್ಪಗಳು ಕೆಲವು ಕಣ್ಣಿಗೆ ಮದುವನ್ನು ನೀಡಿದ್ರೆ ಕೆಲವು ಮೂಗಿಗೆ ಮೊದವನ್ನು ನೀಡ್ತಕ್ಕಂಥದ್ದು ಕೆಲವು ಚರ್ಮಕ್ಕೆ ಮದುವನ್ನು ನೀಡ್ತಕ್ಕಂಥದ್ದು ಗುಲಾಬಿ ಹೆಚ್ಚು ಕಡಿಮೆ ಮಾಡಿ ಮುಟ್ಟಿದ್ರೆ ಚುಚ್ಚುತ್ತೆ ಹಾಗೆ ಕೆಲವು ಚರ್ಮಕ್ಕೆ ಮೃದುವನ್ನು ಕೊಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ತರಾವಾರಿಯಾದಂತಹ ಪುಷ್ಪಗಳನ್ನು ತನ್ನಲ್ಲಿ ಒಳಗೊಂಡಿರುವಂತಹ ಒಂದು ಸೂತ್ರ ಹಗ್ಗ ಸೂತ್ರ ಅಂತ ಹೇಳಿ ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಕಡೆ ಯಾವ್ದಾದ್ರೂ ಒಂದು ಕಡೆ ಹಗ್ಗವನ್ನು ಹೇಳ್ಕೊಂಡು ಇಡೀ ಸೂತ್ರಗಳು ಬರ್ತದೆ ಎಲ್ಲ ಪುಷ್ಪಗಳನ್ನು ಒಂದೇ ಹಗ್ಗದಲ್ಲಿ ಎತ್ತಿಬಿಡಬಹುದು ಹಾಗೆ ಈ ಸೂತ್ರಗಳಲ್ಲೂ ಕೂಡ ಒಂದನ್ನು ಹಿಟ್ಕೊಂಡು ಪ್ರಶ್ನೆ ಮಾಡಿದ್ರೆ ಉಳಿದೆಲ್ಲದಕ್ಕೂ ನಿಮಗೆ ಆನ್ಸರ್ ಸಿಗ್ತದೆ ಈ ಸೂತ್ರವನ್ನು ಬಿಟ್ಟು ಹಿಂದಿನ ಸೂತ್ರ ಇಲ್ಲ ಹಿಂದಿನ ಸೂತ್ರವನ್ನು ಬಿಟ್ಟು ಮುಂದಿನ ಸೂತ್ರ ಅಪೂರ್ಣ ಈಗ ಇಷ್ಟಕ್ಕೆ ನಿವಸ್ಮರಣ ಅಥಾತೋ ಭಕ್ತಿ ವ್ಯಾಖ್ಯಾ ಸಹ ಅಂತ ನಾನು ಎಂಬತ್ತು ಕ್ಲಾಸ್ನಲ್ಲಿ ಹೇಳಿದ್ರೆ ನೀವು ಹೇಳ್ತೀರಾ ಸ್ವಾಮಿಗಳೇ ನೀವು ಎಂಬತ್ತ ಕ್ಲಾಸ್ನಿಂದ ಈಗ ಆದ್ದರಿಂದ ಭಕ್ತಿಯನ್ನು ವಿವರಿಸುತ್ತೇನೆ ಅಂತ ಎಂಬತ್ತು ಕ್ಲಾಸ್ಗಳಿಂದ ಹೇಳ್ಕೊಂಡು ಬರ್ತಾನೇ ಇದೀರ ಇದುವರೆಗೂ ನಮ್ಗೆ ಭಕ್ತಿ ಅಂದ್ರೆ ಏನು ಅದರ ಸಾಧನ ಅಂದ್ರೆ ಏನು ಆ ಭಕ್ತಿ ಯಾರಲ್ಲಿ ಅಭಿವ್ಯಕ್ತವಾಗಿರ್ತದೋ ಅಂತಹ ವ್ಯಕ್ತಿಗಳ ಉದಾಹರಣೆ ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ವಿವರಿಸಿ ಇನ್ನಾದ್ರೂ ವಿವರಿಸಿ ಅಂತ ಹೇಳ್ತಿರಬೇಕು ಆದ್ರಿಂದ ಅಲ್ಲಿ ನಿಲ್ಲಿಸೋ ಹಾಗಿಲ್ಲ ಒಂದನೇ ಸೂತ್ರ ಎಂಬತ್ನಾಲ್ಕನೇ ಸೂತ್ರವರೆಗೂ ನಾನು ತೆಗೆದುಕೊಂಡು ಬರ್ಬೇಕು ಹೀಗಾಗಿ ಎಲ್ಲದರಲ್ಲೇ ಅದು ಬಿಡುವ ಹಾಗಿಲ್ಲ ಒಂದು ಕಡೆ ಹೀಗೆದ್ದಿದ್ರೆ ಈ ಮಾಲೆ ಬರುವಂತೆ ಆ ಸೂತ್ರ ಹಾಗೆ ಪ್ರತಿಯೊಂದರೂ ಹೇಳ್ತಿದೆ ಈ ಸೂತ್ರ ನಮ್ಮ ಒಂದು ಭಾರತೀಯ ಶಾಸ್ತ್ರಕ್ಕೆ ಹೊಸದಲ್ಲ ನಾವೇ ಕಂಡು ಹುಡುಕಿದ್ದು ಇದನ್ನ ಭಾರತದಲ್ಲೇ ಕಂಡು ಹುಡುಕಿದ್ದಿಲ್ಲ ಸೂತ್ರ ಮಾನವನಿಗೆ ನಾಲ್ಕು ಪುರುಷಾರ್ಥ ಇಲ್ಲ ಯಾವುದೋ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿದ ಪುರುಷಾರ್ಥ ಈ ನಾಲ್ಕು ಪುರುಷಾರ್ಥಗಳು ಇಲ್ಲದೆ ಹೋದರೆ ಈ ಮೂರು ಪುರುಷಾರ್ಥ ಇಲ್ಲದೆ ಹೋದರೆ ಅವನಿಗೆ ಸರಿಯಾದ ಸಂಸ್ಕಾರವಾಗುವುದಿಲ್ಲ ಜೀವನದಲ್ಲಿ ಸರಿಯಾದ ಸಂಸ್ಕಾರವಾಗದೆ ವಿವೇಕ ಉದಯವಾಗುವುದಿಲ್ಲ ವಿವೇಕ ಉದಯವಾಗದೆ ನಿತ್ಯವಾಗುವುದು ಸತ್ಯವಾವುದು ಅಸತ್ಯವಾಗುವುದು ಅನಿತ್ಯವೂ ಎಂಬುದರ ಬೋಧೆ ಉಂಟಾಗುವುದಿಲ್ಲ ಅವನಿಗೆ ಮೋಕ್ಷ ಬೇಕು ಅಂತ ಅನಿಸೋದು ಹೀಗಾಗಿ ಆ ಮೂರು ಬೇಕೇ ಬೇಕು ನಾಲ್ಕದಂತೂ ಬೇಕೇ ಬೇಕು ನೀವು ಬೇಡಾನು ಬೇಕು ಯಾಕೆ ಅದು ನನ್ನ ಸ್ವರೂಪ ಅದಕ್ಕೆ ಈ ನಾಲ್ಕು ಪುರುಷಾರ್ಥಗಳಿಗೂ ವಿಸ್ತೃತವಾದಂತಹ ಗ್ರಂಥಗಳ ರಾಶಿಯೇ ಇದೆ ಇಷ್ಟನ್ನ ಹೇಗಪ್ಪ ನಾವು ಓದಿ ನೆನಪಿಟ್ಕೊಳೋದು ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ರೀತಿ ಪುಸ್ತಕಗಳು ಇರಲಿಲ್ಲ ಎಲ್ಲ ಗುರು ಬಾಯಿ ಮುಖವಾಗಿ ಹೇಳ್ತಕ್ಕಂಥದ್ದು ಅಧ್ಯಯನ ಅಂತ ಹೇಳಿದ್ರೆ ಅದೇ ಸ್ವಾಧ್ಯಾಯೋ ಅಧ್ಯಯ ಅದೇ ವೇದ ಹೇಳ್ತದೆ ಹೇಗೆ ಅಂತ ಹೇಳಿದ್ರೆ ಗುರುವಾದವನು ಒಂದು ಒಳಕೈ ಉದ್ದದ ಅಂತರದಲ್ಲಿ ಶಿಷ್ಯರು ಕೊಟ್ಟಿರ್ತಾರೆ ಇವನು ಹೇಳ್ತಾನೆ ಶಿಷ್ಯರು ಗ್ರಹಣ ಮಾಡ್ತಾರೆ ಶ್ರವಣ ಮಾಡ್ತಾರೆ ಆಲಿಸ್ತಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಆಕ್ಟಿವ್ ಲೀಸ್ನಿಂಗ್ ಅಂತ ಹೇಳ್ತಾರೆ ಕೇವಲ ಕೇಳ್ತಾ ಇರುವಂತೆ ಅವನು ಇರ್ತಾನೆ ಅಲ್ಲ ನಿಜವಾಗಿಯೂ ಕೇಳ್ತಾ ಇರ್ತಾನೆ ಕೇಳ್ತಾ ಇರುವಂತೆ ಇರ್ತಾನೆ ಅಂದ್ರೆ ಏನಾಗ್ತಾನೆ ಕಣ್ಣುಗಳು ತೆರೆದೇ ಇರ್ತವೆ ಕಿವಿಗಳು ತೆರೆದೇ ಇರ್ತವೆ ಕೆಲವೊಮ್ಮೆ ಬಾಯಿಯೂ ತೆರೆದಿರಬಹುದು ಎರಡು ರೀತಿಯಿಂದ ಇರಬಹುದು ಒಂದು ನಿದ್ದೆ ಅತ್ಯಧಿಕವಾಗಿ ಬಂದೋ ಅಥವಾ ಆಶ್ಚರ್ಯದಿಂದೋ ಅದು ಆಶ್ಚರ್ಯ ಎರಡು ಬಗ್ಗೆ ಅರ್ಥವಾಗ್ತಾ ಇಲ್ಲವೋ ಇದೇನು ಹೇಳ್ತಾ ಇದ್ದಾರೋ ಎಂಬುದಾಗಿಯೋ ಅಥವಾ ನಿಜವಾಗಿಯೂ ಅರ್ಥವಾಗಿ ಆ ಒಂದು ಒಂದು ಏನಿದೆಯೋ ಟೀಚಿಂಗ್ ಹಾ ಹಾ ಎಷ್ಟು ಅದ್ಭುತ ಅದ್ಭುತ ಅನುವಾಗಿ ಬಾ ಬಾಗಿತಾ ಇದ್ದಾರೆ ಅರ್ಥ ಬೇಡ ಹೀಗೆ ಆಲಿಸಬೇಕು ಹೇಗೆ ಅಂದ್ರೆ ನಿಮಗೆ ಸಂಶಯ ಬರ್ತಾ ಇದೀರ ಇಲ್ವೋ ಅಂತ ಹೇಳಿ ನಿಮ್ಮ ಆ ಹುಬ್ಬುಗಳಲ್ಲಿ ಮುಖ ಚರ್ಯಗಳಲ್ಲಿ ಗೊತ್ತಾಗ್ತದೆ ನೀವು ಮಾಡ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಗೊತ್ತಾಗ್ತದೆ ಆ ಪ್ರಶ್ನೆಗಳು ಎಷ್ಟು ಘನವಾಗಿವೆ ಅಂತ ಕೆಲವರಿಗೆ ಪ್ರಶ್ನೆ ಮಾಡಲಿಕ್ಕೆ ಗೊತ್ತಿಲ್ಲ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅವ್ರು ಏನು ಕೇಳಿಸ್ಕೊಂಡೇ ಇಲ್ಲ ಅಂತ ಆಗ ಗುರುಗಳಾದವ್ರ ಹೇಳ್ತಾರೆ ಏನಯ್ಯ ಇಡೀ ರಾಮೇ ರಾಮನ ಕೇಳಿ ರಾಮಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ತಿಯಲ್ಲ ಒಂದು ವೇಳೆ ಅವನೇನಾದ್ರು ಪ್ರಶ್ನೆ ಈ ರೀತಿ ಕೇಳಿದ್ರೆ ರಾಮ ಸೀತೆಯನ್ನು ಕಾರ್ಯಕರಿಸಿದ್ರೆ ಸರಿಯೇ ಅಂತ ಕೇಳಿದ್ರೆ ಹಾ ಎಲ್ಲ ಕೇಳಿಸ್ಕೊಂಡಿದ್ದಾನೆ ಕೇಳಿಸ್ಕೊಂಡಿದ್ದಾನೆ ರಾಹುನು ಸೀತೆಗೂ ಏನ್ರಿ ಸಂಬಂಧ ಅಂತ ಹೇಳಿದ್ರೆ ಹೋಯ್ತು ಅನವಧಾನ ಇಲ್ಲ ಅದು ಅನವಧಾನ ಇಲ್ಲ ಶ್ರವಣ ಮಾಡಿಲ್ಲ ಅಂತ ಆಯ್ತು ಮಂಡ್ಯಗಳು ಹೋಗಿಲ್ಲ ಅಂತ ಆಯ್ತು ಇದೂ ಮಾಡಬೇಕು ಇದೂ ಮಾಡಬೇಕು ಈಗ ಹಾಗೆ ಮಾಡಿ ಇಷ್ಟೊಂದು ಗ್ರಂಥ ರಾಶಿಗಳನ್ನ ನೆನಪಿಟ್ಕೊಳ್ಳೋದು ಕಷ್ಟ ಆದ್ದರಿಂದ ಹಿಂದಿನವರು ಅನೇಕ ವಿಧವಾದಂತಹ ಒಂದು ಉಪಕರಣಗಳನ್ನು ಮಾಡ್ಕೊಂಡಿದ್ದು ಅದರಲ್ಲಿ ಏನದು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಸೂತ್ರಗಳು ಇಷ್ಟು ಓದಿದ್ದಾನೆ ಹೇಗೆ ನೆನ್ಪಿಟ್ಕೊಳ್ಳೋದು ಈ ಸೂತ್ರಗಳು ಈಗಿನ ಕಾಲದಲ್ಲಿ ಫಾರ್ಮ್ಯುಲಾಸ್ ಅಂತ ಇದೆ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಅಂತ ಎ ಸ್ಕ್ವೇರ್ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ನು ಪಟ ಪಟ ಪಟ ಹೇಳಿದ ಹಾಗೆಯೇ ವಿದ್ಗಯ ಹೇಗೆ ಆ ಕಾಮನ ಬಿಲ್ ಇರ್ತಕ್ಕಂತ ಬೇರೆ ಬೇರೆ ಬಣ್ಣಗಳನ್ನ ಯಾವ್ಯಾವ ಬಣ್ಣ ಇದೆ ಅಂತ ಹೇಳಿ ಅವ್ನ್ ಗೊತ್ತಿಲ್ಲ ಯಾಕಂದ್ರೆ ಯಾವತ್ತೋ ಹೊರಗೆ ಬರೋದೇ ಇಲ್ಲ ಕಂಪ್ಯೂಟರ್ ಮುಂದೆ ಆಯ್ತು ಈಗಿನ ಮಕ್ಕಳು ಅಥವಾ ತಲೆ ಬಗ್ಗಿಸಿಕೊಂಡೇ ಹೇಳ್ತಾ ಇರ್ತಾರೆ ಬಾಬಾ ಎಲ್ಲಿ ಯಾಕಂದ್ರೆ ನಮ್ಮ ರಸ್ತೆಯಲ್ಲಿರುವಂತಹ ಒಂದು ಮ್ಯಾನ್ ಹೋಲುಗಳು ಹೇಗೆ ತಿಳ್ಕೊಂಡಿರ್ತವೆ ಅಂತ ಹೇಳಿದ್ರೆ ಅವರು ಕೆಳಗಡೆ ಬಗ್ಗಿಸ್ಕೊಂಡೇ ಹೋಗ್ಬೇಕು ಮೇಲ್ಗಡೆ ಹೀಗೆ ಟಿವಿಯಿಂದ ಗತ್ತಿನಿಂದ ಹೋದ್ರೆ ಎಲ್ಲಿರ್ತಾರೆ ಗೊತ್ತಿಲ್ಲ ಯಾವ ಪಾತಾವರಣದಲ್ಲಿರ್ತಾರೆ ಗೊತ್ತಿಲ್ಲ ಆದ್ದರಿಂದ ಅವಕಾಶ ಇದೆ ಪಾಪ ಕಾಮನ್ ಬಿಲ್ ನಲ್ಲಿ ಎಷ್ಟು ಬಣ್ಣ ಇದೆ ಅಂತ ಆಗ ಟೀಚರ್ ಹೇಳ್ಕೊಡ್ತಾರೆ ವಿಬ್ ಗಯಾರ್ ಅಂತ ಅವನು ಓ ವಿಪ್ ಗಯಾರ್ ಅಂದ್ರೆ ಹೀಗೆ ವಯಲೆಟ್ ಇಂಡಿಗೋ ಹೀಗೆ ಬ್ಲೂ ಈ ರೀತಿ ಅವ್ನ ಮಾಡ್ಕೊತಾನ ಹಾಗೆಯೇ ನಮ್ಮಲ್ಲೂ ಕೂಡ ಸೂತ್ರಗಳನ್ನು ರಚನೆ ಮಾಡಿದ್ರು ಆ ಒಂದು ಸೂತ್ರವನ್ನ ಅವನು ನೆನಪು ಮಾಡಿಕೊಂಡ ತಕ್ಷಣ ಅವನಿಗೆ ಅದು ನೆನಪಾಗ್ತಿತ್ತು ನಮ್ಮಲ್ಲಿ ಒಂದು ನೆನಪಾಗುತ್ತೆ ನಮ್ಮಲ್ಲಿ ನಮ್ಮ ಸಾಧುಗಳಿಗೆ ಕೆಲವರಿಗೆ ಜೋಕ್ಸ್ ಅಂದ್ರೆ ಪ್ರಿಯಾ ಅವ್ರ ಏನ್ ಮಾಡ್ತಿದ್ರು ಎಷ್ಟು ಜೋಕ್ಸ್ ಕಲೆಕ್ಟ್ ಮಾಡಿದ್ರು ಅಂದ್ರೆ ಅದನ್ನ ನೆನಪಿಟ್ಕೊಳ್ಳಕ್ಕೆ ಅವರು ಒಂದೊಂದು ನಂಬರ್ ಹೋಗಿದ್ರು ಅವ್ರು ಮೂರು ಜನ ಇದ್ರು ಅವ್ರ ಮೂರು ಜನ ಯಾವಾಗಲೂ ಎಂಜಾಯ್ ಮಾಡ್ತಿದ್ರು ನಮ್ಗೆ ಏನಂತೂ ಅಪಾಗ್ತಿರ್ಲಿಲ್ಲ ಅವರು ಯಾವಾಗಾದ್ರೂ ಹೋದಾಗ ಅವ್ರು ಹೇಳ್ತಿದ್ರು ಆಮೇಲೆ ಹೇಳಿದ್ರೆ ನೂರ ಇಪ್ಪತ್ತೊಂಬತ್ತನೇ ನಂಬರ್ ಇನ್ನೊಂದು ಜೋಕಿತ್ತು ಅದನ್ನ ಇವ್ರೆಲ್ಲರಿಗೂ ಅರ್ಥ ಆಗ್ತಿತ್ತು ಓಹ್ ಈ ಜೋಕು ನಗಬೇಕು ಅಂತ ನಮ್ಗೆ ನೂರ ಇಪ್ಪತ್ತೊಂಬತ್ತು ಯಾಕೆ ಹೀಗೆ ನೂರ ಇಪ್ಪತ್ತೊಂಬತ್ತು ನಂಬರ್ ನಗ್ತಾರಲ್ಲ ಅಂತ ನಮ್ಗೆ ಅರ್ಥ ಆಗುದಿಲ್ಲ ಅದೊಂದು ಸಮಯ ಮಾಡ್ಕೊಂಡಿರ್ತಿದ್ರು ಅವರು ಅದು ಸಂಜೆ ಅದು ಹೇಳಿದ ತಕ್ಷಣ ಅವ್ರಿಗೆ ಅದು ಇಡೀ ಒಂದು ಸಮಸ್ತ ಒಂದು ಜೋಕಿ ನೆನಪು ಬರ್ತಾ ಇತ್ತು ಅದೊಂದು ಟೆಕ್ನಿಕ್ ಅದಕ್ಕೆ ನ್ಯೂನೋನಿಕ್ಸ್ ಅಂತ ಹೇಳ್ತೇವೆ ಇದರಲ್ಲಿ ಈಗ ಸೈಕ್ಯಾಟ್ರಿಸ್ಟ್ ಡೆವಲಪ್ ಮಾಡಿದ ಸಂಜೆಗಳ ಮೂಲಕ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಇನ್ನೊಂದು ಏನು ಏನಪ್ಪಾ ಅಂತ ಹೇಳಿದ್ರೆ ಸೂತ್ರ ಅದ ಈ ಶ್ಲೋಕಗಳ ಮೂಲಕ ಈಗ ಉದಾಹರಣೆಗೆ ಹದಿನೆಂಟು ಮಹಾಪುರಾಣ ಇದೆ ಹೇಗಪ್ಪ ನೆನಪು ಮಾಡ್ಕೊಳ್ಳೋದು ಹದಿನೆಂಟು ಮಹಾಪುರಾಣ ಹೇಗೆ ನೆನಪು ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೂ ಒಂದು ಶ್ಲೋಕ ಕಂಡು ಹಿಡಿತಿದ್ದಾರೆ ಮಧ್ವಯಂ ಭದ್ವಯಂ ಜೈವ ಭ್ರತ್ರ ವಚತುಷ್ಟಿಂ ಪುರಾಣ ಹದ್ನೆ ಪುರಾಣ ಬಂದ್ಬಿಡ್ತೀವಿ ಹೇಗಪ್ಪ ಅದು ಮಾಡಿದ್ದಾರೆ ಮಧ್ವಯ ಮಕಾರ ಶುರುವಾಗತಕ್ಕಂಥದ್ದು ಎರಡು ಪುರಾಣ ಮತ್ಸ್ಯ ಮತ್ತೆ ಮತ್ಸ್ಯ ಪುರಾಣ ಮತ್ತೆ ಇನ್ಯಾದು ಅದ ಅದಕ್ಕೆ ಹೇಳಿದ ಸುಲ್ಪವಾಗಿ ನೆನ್ಪಟ್ಕೋಬಹುದು ಹದಿನೆಂಟು ಪುರಾಣಗಳ ಹೆಸರು ನಿಮಗೆ ನೆನಪಿದ್ರೆ ಸುಲಭವಾಗಿ ಇದನ್ನು ನಿಮಗೆ ಎಲ್ಲಾರು ತಲೆಗೆ ಬಂದ್ಬಿಡ್ತದೆ ಯಾವುದ್ಯಾವ್ದು ಅಂತ ಮಕಾರದೆಂದ್ರೆ ಎರಡು ಶುರುವಾಗ್ತದಂತೆ ಆಮೇಲೆ ಭ ಬಕಾರವೆಂದ್ರೆ ಎರಡು ಶುರುವಾಗ್ತದೆ ಈಗ ಹೇಳುವವರೆಗೂ ಕೂಡ ನೀವು ಏನಾದರೂ ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ವ್ಯತ್ಯಾಸ ಮಾಡಿದರೆ ಈಗಿನ ಕನ್ನಡದವರ ತರ ಹೋಯ್ತು ನೀವು ಅದು ಏನದು ಅಂದ್ರೆ ಗೊತ್ತಾಗಲಿಲ್ಲ ಏನಿದು ಬತ್ಮಯಂ ಅಂದ್ರೆ ಏನು ಬಕಾರ್ದಿಂದ ಏನು ಅಂದ್ರೆ ಗೊತ್ತಾಗಬೇಕು ಆಮೇಲೆ ಬ್ರಯಂ ಬ್ರಿಂದ ಶುರುವಾಗುವಂಥದ್ದು ಮೂರು ವ ಇಂದ ಶುರುವಾಗುವಂಥದ್ದು ನಾಲ್ಕು ನಾಲ್ಕು ಪುರಾಣ ವ ಇಂದ ಶುರುವಾಗ ಲಿಂ ಪಗ್ನಿ ಆ ಎಲ್ಲೂ ನಾಲ್ಕು ಅಕ್ಷರಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ನ ಲಿಮ ಆಮೇಲೆ ಪ ಅಗ್ನಿ ಅಲ್ಸು ಇದು ಮಾಡಿದ್ದಾರೆ ಪುರಾಣಿ ಪೂಸ್ಕಮ್ ಅಂದ್ರು ನೀವು ಇದಕ್ಕೆ ಈ ಶಬ್ದಕ್ಕರ್ಥ ಏನು ಅಂತ ನೋಡಕ್ ಹೋದ್ರೆ ನಿಮ್ಗೆ ಈ ಜನ್ಮದಲ್ಲಿ ಯಾರಕ್ಕ ಸಿಗುವುದಿಲ್ಲ ಅದರಿಂದ ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕೇವಲ ಇದು ಸಮಯಗಳನ್ನು ಒಟ್ಟಿಗೆ ಸೇರಿಸಿ ಮಾಡಿದ್ದಾರೆ ತನ್ಯೆಗಳನ್ನು ಒಟ್ಟಿಗೆ ಸೇರಿಸಿ ಮಾಡಿದ್ದಾರೆ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಒಂದು ಶ್ಲೋಕವನ್ನು ನಡೆಸಿದ್ದಾರೆ ಓಂ ಹೀಂ ರೋ ಗುಣಜಿ ಗುಣೇ ಆ ಇಡೀ ಶ್ಲೋಕಗಳನ್ನು ನೀವು ಒಟ್ಟಿಗೆ ಸೇರಿಸಿದ್ರೆ ಓಂ ನಮೋ ಭಗವತೇ ರಾಮ ಕೃಷ್ಣಾಯ ಹಾಗೆಯೇ ಶಿವ ಪಂಚಾಕ್ಷರಿ ಸ್ತೋತ್ರ ಅದನ್ನು ಮಾಡಿದ್ದಾರೆ ಎಷ್ಟು ಅದ್ಭುತವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಶ್ಲೋಕವನ್ನ ನೀವು ದಿನ ಬಾಯಿಪಾಠ ಹೇಳಿದ್ರೆ ನಿಮ್ಗೆ ಎರಡು ಪುಣ್ಯ ಸಿಗುತ್ತೆ ಒಂದು ಆ ಶ್ಲೋಕವನ್ನ ಬಾಯಿಯಲ್ಲಿ ಉಚ್ಚರಿಸಿದಂತಹ ಒಂದು ಪುಣ್ಯ ಎರಡನೆಯದು ನಿಮಗೆ ಅರಿವಿಲ್ಲದಂತೆಯೇ ಓಂ ನಮ ಶಿವಂತಹ ಪುಣ್ಯ ಇದೆರಡು ಪುಣ್ಯಗಳು ಒಟ್ಟಿಗೆ ಸಿಗುವಂತೆ ಅಷ್ಟೊಟ್ಟು ಮಾಡ್ತಾರೆ ಹಾಗೆ ಹಾಗೆಯೇ ಇಲ್ಲೂ ಕೂಡ ಅದೇ ರೀತಿ ಆದ್ರೆ ಬಿಡಿಸುವಾಗ ಮಾತ್ರ ನಾವು ಹುಷಾರಾಗಿರಬೇಕು ಯಾರೋ ಒಬ್ರು ಟೀಚರು ಹೇಳ್ಕೊಟ್ಟಿದ್ರು ಹುಡುಗನಿಗೆ ಹೆಚ್ ಅಂದ್ರೆ ಏನೋ ಅಂತ ಅವನು H2O. ಓ ಅಲ್ಲ ಎದ್ ನಿಂತ್ಕೊಂಡು h i j k ಕೆ ಎಲ್ ಎಂ ಎನ್ ಓ ಏನು ಹೇಳ್ತಾ ಇದ್ರು ನೀವೇ ಹೇಳಿದ್ರೆ ಹೆಚ್ ಟು ಓ ಅಂದ್ರೆ ಏನು ಹೆಚ್ ಐ ಜೆ ಕೆ ಏನು ಹಾಗಲ್ಲ ಮರಯ H2O ಟು ಓ ಅಂದ್ರೆ ಒಂದು ಫಾರ್ಮ್ಯುಲ ಅದು ನೀರಿಗೆ ಇರ್ತಕ್ಕಂಥ ಫಾರ್ಮ್ಯುಲಾ ಇವನೇನು ಹೇಳಬೇಕಾಗಿತ್ತು ಹೈಡ್ರೋಜನ್ನ ಎರಡು ಹಣ ಆಮ್ಲಜನಕದ ಒಂದು ಹಣು ಅಂತ ಹೇಳ್ಬೇಕಾಗಿದೆ ಅವನು ಹೆಚ್ಚಿನ ಜಯಕ್ಕೆ ಎಲ್ಎನ್ಎನ್ ಓ ಅಂತ ಬಿಡಿಸುವ ಆದ್ರಿಂದ ಆ ಸೂತ್ರಗಳನ್ನ ಪುನಃ ಬಿಡಿಸುವಾಗಲೂ ಕೂಡ ನಾವು ಹುಷಾರಾಗಿರಬೇಕು ಅದನ್ನ ನಾವು ಇಡೀ ಮಹಾಭಾರತದಲ್ಲಿ ಕಾಣ್ತೀವಿ ಅವ್ರು ಹೇಳ್ತಾರೆ ಮಹಾಭಾರತದಲ್ಲಿ ಅದೊಂದು ಬರ್ತದೆ ಈ ವಿದ್ವಾಂಸರಿಗೆ ಎರಡೂ ರೀತಿಯಾದಂತಹ ವ್ಯಾಖ್ಯಾನಗಳು ಇಷ್ಟ ಆಗ್ತದೆ ಒಂದು ಸಮಾಸವಾಗಿರ್ತಕ್ಕಂಥದ್ದು ಸಮಾಸ ಅಂದರೆ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಇನ್ನೊಂದು ವ್ಯಾಸವಾಗಿರ್ತಕ್ಕಂಥದ್ದು ವ್ಯಾಸ ಅಂದರೆ ವಿಸ್ತಾರವಾಗಿರ್ತಕ್ಕಂಥದ್ದು ಎರಡೂ ಕೂಡ ಇಷ್ಟ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಸಂಕ್ಷಿಪ್ತವಾದದ್ದೇ ಇಷ್ಟ ಯಾಕಂದ್ರೆ ಕೇಳುವರಲ್ಲಿ ಎರಡು ರೀತಿಯಲ್ಲೂ ಇರ್ತಾರೆ ನಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸ್ವಲ್ಪ ಬಿಡ್ಸಿ ಹೇಳ್ರಿ ಅಂತ ಇನ್ನೂ ಕೂಡ ಹೇಳ್ತಾರೆ ಬಿಡಿಸಿ ಹೇಳ್ರಿ ಅಂತ ಹೇಳ್ರಿ ಇನ್ನೊಬ್ರು ಹೇಳ್ತಾರೆ ಯಾಕ್ರಿ ಇಷ್ಟಲ್ಲ ಪಂಚಾಯತಿ ಒಂದ್ ಎರಡು ಅಕ್ಷರದಲ್ಲಿ ಹೇಳಿ ಮುಗಿಸಿದ್ರೆ ಆಗ್ತಿರ್ಲಿಲ್ಲ ಬಂದ್ರಿ ಅಂತ ಹೀಗಾಗಿ ಇಬ್ರು ಪಾರ್ಟಿಯವರೆಗೂ ತೃಪ್ತಿಪಡಿಸ್ಬೇಕಲ್ಲ ಹೀಗಾಗಿ ಸಂಕ್ಷಿಪ್ತವಾಗಿಯೂ ಹೇಳ್ತಾರೆ ವಿಸ್ತಾರವಾಗಿಯೂ ಹೇಳ್ತಾರೆ ಇದು ನಮಗೆ ಈ ಸೂತ್ರದಿಂದ ಆಗ್ತಕ್ಕಂತಹ ಮತ್ತು ಶ್ಲೋಕಗಳಿಂದ ಆಗ್ತಕ್ಕಂತಹ ಪ್ರಯೋಜನ ಇನ್ನು ವೇದಗಳನ್ನು ನೆನಪಲ್ಲಿ ನೆನ್ಪಿಟ್ಕೊಳ್ಬೇಕಾದ್ರೆ ಸ್ವರಗಳನ್ನ ಬೆಳೆಸ್ತಾರೆ ಉದಾತ್ತ ಅನುದಾತ ಸ್ವರಿದ ದೀರ್ಘ ಸ್ವರಿತ ಅದು ಹೇಳ್ತಾ ಇರಬೇಕಾದ್ರೆ ಶುಶ್ರಾವ್ಯವಾಗಿ ರಾಗವಾಗಿರ್ತದೆ ಅವನಿಗೆ ತನ್ನಿಂದ ತಾನೇ ಆ ಅಕ್ಷರಗಳೆಲ್ಲ ಬಾಯಿಗೆ ಬಂತ ಅವನ ಅಪ್ರಯತ್ನವಾಗಿ ಅವನ ರಾಗಕ್ಕೆ ಹೀಗೆ ಅದಕ್ಕೋಸ್ಕರ ಕೆಲವರು ತಲೆಯನ್ನು ಅಲ್ಲಾಡಿಸ್ಕೊಂಡು ಕಲಿತಾರೆ ಅದು ಸರಿಯಲ್ಲ ಯಾಕಂದ್ರೆ ಪಾಣಿನಿಗಳೇ ತಮ್ಮ ಶಿಕ್ಷಣದಲ್ಲಿ ಹೇಳಿದ್ದಾರೆ ಹೇಗೆ ಹೇಳಬೇಕು ಮೈ ಕೈ ಅಲ್ಲಾಡಿಸದೆ ಹೇಳಬೇಕು ಅದನ್ನು ತಲೆ ಹೀಗೆ ಅಲ್ಲಾಡ್ಸ ಹೇಳಬಾರ್ದು ಇರುವೆ ನಡೆದಂತೆ ಹೇಳಬೇಕು ತುಂಬ ವೇಗವಾಗಿಯೂ ಹೇಳಬಾರ್ದು ತುಂಬ ನಿಧಾನವಾಗಿಯೂ ಹೇಳಬಾರ್ದು ಇದೆಲ್ಲ ಒಂದು ವಿಧಿವಿಧಾನ ಇದೆ ಆಗ ಅದು ಕ್ರಮಬದ್ಧವಾಗಿ ಇರ್ತದೆ ನಮ್ಮ ತಲೆಗೆ ಚೆನ್ನಾಗಿ ಹೋಗ್ತದೆ ಇದನ್ನು ನೆನಪಿಟ್ಟುಕೊಳ್ಳುವಂತಹ ಬೇರೆ ಬೇರೆ ಟೆಕ್ನೀಕ್ಸ್ ನಮ್ಮಲ್ಲಿ ಈಗ ಈ ಸೂತ್ರಗಳ ಬಗ್ಗೆ ನಾವು ಹೇಳಿದ್ವಿ ಅಲ್ವಾ ಈ ನಾದ ಭಕ್ತಿ ಸೂತ್ರ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ನಾನು ಹೇಳಿದೆ ಧರ್ಮ ಅರ್ಥ ಕಾ ಮೋಕ್ಷ ಅಂತ ಅಲ್ಲಿಗೆ ಬರ್ತೇನೆ ಯಾವ ರೀತಿ ಅಷ್ಟೊಂದು ಶಾಸ್ತ್ರಗಳಿದೆಯೋ ಆ ಎಲ್ಲ ಶಾಸ್ತ್ರಕ್ಕೂ ಸೂತ್ರಗಳಿಗೆ ಆಪಸ್ತಂಭರ ಮನುವಿನ ಬೋಧಾನದರ ಪ್ರತಿಯೊಬ್ಬರ ಧರ್ಮ ಸೂತ್ರಗಳು ಇವೆ ಹಾಗೆಯೇ ವೇದಕ್ಕೆ ಬೇಕಾದಂತಹ ಶುಲ್ಭ ಸೂತ್ರಗಳಿದೆ ಕಲ್ಪ ಸೂತ್ರಗಳಿದೆ ಶ್ರೌತ ಸೂತ್ರಗಳಿದೆ ಹೇಗೆ ಯಜ್ಞಿಯಾಗಗಳನ್ನು ಮಾಡಬೇಕು ಎಂದು ಸೂತ್ರಗಳಲ್ಲಿ ವಿವರಿಸಿದ್ದಾರೆ ವೇದಿಗಳನ್ನು ಹೇಗೆ ಕಟ್ಟಬೇಕು ಅದನ್ನು ಆ ಬೇಕಾದಂತಹ ಗಣಿತವನ್ನು ಎಲ್ಲ ಸೂತ್ರಗಳ ರೀತಿಯಲ್ಲೇ ಮಾಡಿದ್ದಾರೆ ಆ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು ಅವನು ಇದು ಮಾಡ್ ಹೀಗೆ ಹೀಗೆ ಫಾರ್ಮ್ಯುಲಾ ಹೀಗೆ ಹೀಗೆ ಹೀಗೆ ಮಾಡಬೇಕು ಹಾಗೆಯೇ ಈ ಧರ್ಮದಲ್ಲೂ ಕೂಡ ಸೂತ್ರಗಳು ಮಾನವ ಧರ್ಮ ಸೂತ್ರ ಮತ್ತು ಗೋಬಿಲ ಧರ್ಮ ಸೂತ್ರ ಬೋಧಾಯನದ ಧರ್ಮ ಸೂತ್ರ ಎಲ್ಲ ಇದೆ ಆಪಸ್ತಂಭರ ಧರ್ಮಸೂತ್ರಗಳು ಆಯಾ ಗೋತ್ರಕ್ಕೆ ಸಂಬಂಧಪಟ್ಟಂತಹ ಧರ್ಮಸೂತ್ರಗಳಿವೆ ಈ ಸೂತ್ರಗಳನ್ನು ನೋಡಿಕೊಂಡು ಆಯಾ ಧರ್ಮದವರು ಧರ್ಮಾಚರಣೆಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದಿಷ್ಟು ಧರ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ಇನ್ನು ಅರ್ಥ ಅರ್ಥ ಬೇಕೇ ಬೇಕು ಈ ಅರ್ಥಕ್ಕೆ ನಮಗೆ ಹೆಚ್ಚಾಗಿ ಸೂತ್ರದ ಗ್ರಂಥಗಳು ಸಿಗದೆ ಹೋದರು ಕೌಟಿಲನು ಬರೆದಂತಹ ಕೌಟಿಲೀಯ ಅರ್ಥಶಾಸ್ತ್ರ ಸೂತ್ರದೋಪಾದಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಬೇಕೇ ಬೇಕು ಯಾವುದನ್ನು ಓದಿದ್ರೆ ವ್ಯಾಖ್ಯಾನ ಬೇಕೇ ಬೇಕೋ ಅವೆಲ್ಲವೂ ಸೂತ್ರೋಪಾಯ ವ್ಯಾಖ್ಯಾನವಿಲ್ಲದೆ ಯಾವುದು ಅರ್ಥವಾಗೋದಿಲ್ಲ ಅದೆಲ್ಲವೂ ಸೂತ್ರವೇ ಕೌಟಿಲನ್ನು ಬರೆದಿದ್ದಾನೆ ಹೇಗೆ ಅರ್ಥಶಾಸ್ತ್ರ ರಾಜ್ಯವನ್ನು ನಡೆಸಬೇಕು ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು ಇದೆಲ್ಲವೂ ಬರೆದಿದ್ದಾನೆ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜೀವನದ ಒಂದು ಒಂದು ಅಂಗವಾಗತಕ್ಕಂತಹ ಕಾಮ ಆ ಕಾಮಕ್ಕೂ ಕೂಡ ವಾತ್ಸಾಯನರು ಕಾಮಸೂತ್ರವನ್ನು ಬರೆದಿದ್ದಾರೆ ಮತ್ತು ಮೋಕ್ಷ ಈ ಮೋಕ್ಷದಲ್ಲಿ ಪುನಃ ಆರು ದರ್ಶನಗಳು ಪ್ರತಿಯೊಬ್ಬರೂ ಮೋಕ್ಷವನ್ನು ಪ್ರತಿಪಾದಿಸತಕ್ಕಂಥ ವೈಶೇಷಿಕರು ಅಂತ ಅವರು ಕೂಡ ವೈಶೇಷಿಕ ಸೂತ್ರಗಳನ್ನು ಬರೆದಿದ್ದಾರೆ ನ್ಯಾಯರು ನೈಯಾಯಿಕರು ಆ ನೈಯಾಯಿಕರು ಕೂಡ ಗೌತಮ ಮುನಿಗಳು ಅವರೂ ಕೂಡ ಸೂತ್ರವನ್ನು ಬರೆದಿದ್ದಾರೆ ಗೌತಮೀಯ ಸೂತ್ರಗಳು ಅಂತ ಹೇಳಿ ಅದರ ಹೆಸರು ಹಾಗೆಯೇ ಸಾಂಖ್ಯ ಈ ಸಾಂಖ್ಯದಲ್ಲೂ ಕೂಡ ಕಪಿಲ ಮುನಿಗಳು ಸಾಂಖ್ಯ ಪ್ರವಚನ ಸೂತ್ರಗಳು ಅಂತ ಹೇಳಿಬಿಟ್ಟೆ ಬರೆದಿದ್ದಾರೆ ಅದು ಹದಿನಾಲ್ಕನೇ ಶತಮಾನ ಇತ್ತೀಚೆಂದು ಅಂತ ಹೇಳಿ ಕೆಲವು ವಿದ್ವಾಂಸರ ಮತ ಅದೇನಿರಲಿ ಆದರೂ ಅದಕ್ಕೂ ಸೂತ್ರಗಳಿವೆ ನಂತರ ಬರ್ತದೆ ಯೋಗ ಅದಕ್ಕೆ ಅತ್ಯಂತ ಸುಪ್ರಸಿದ್ಧವಾದಂತಹ ಪತಂಜಲಿ ಮಹರ್ಷಿಗಳು ಪಾತಂಜಲಿ ಯೋಗ ಸೂತ್ರಗಳು ಅಂತ ಹೇಳಿಬಿಟ್ಟೆ ಬರೆದಿದ್ದಾರೆ ಅಥಯೋಗಾನುಶಾಸನ ಅಂತ ಹೇಳ್ಬಿಟ್ಟು ಶುರುವಾಗಿತ್ತು ನಂತರ ಬರ್ತಕ್ಕಂಥದ್ದು ಪೂರ್ವ ಮೀಮಾಂಸೆ ಅಥವಾ ಕರ್ಮ ಮೀಮಾಂಸಾ ಅಂತ ಹೇಗೆ ಕರ್ಮಗಳನ್ನು ಮಾಡಬೇಕು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಧರ್ಮವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಹನ್ನೆರಡು ಅಧ್ಯಾಯಗಳಲ್ಲಿ ಜೈವಿನಿ ಮುನಿಗಳು ಆ ಸೂತ್ರಗಳನ್ನು ಬರೆದಿದ್ದಾರೆ ಅಥಾಥಿಜ್ಞಾಸ ಅಂತ ಹೇಳಿ ಶುರುವಾಗುತ್ತದೆ ನಂತರ ಬರ್ತಕ್ಕಂಥದ್ದು ಈ ಉತ್ತರ ಮೀಮಾಂಸೆ ಅಥವಾ ವೇದಾಂತ ಈ ವೇದಾಂತದಲ್ಲಿ ಪುನಃ ಒಂದು ಭಕ್ತಿಗೆ ಸಂಬಂಧಪಟ್ಟಂಥದ್ದು ಉಪಾಸನೆಗೆ ಸಂಬಂಧಪಟ್ಟಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಈ ಜ್ಞಾನಕ್ಕೆ ಸಂಬಂಧಪಟ್ಟದ್ದನ್ನ ಬಾದರಾಯಣರು ಸೂತ್ರ ರೀತಿಯಲ್ಲಿ ಬರೆದಿದ್ದಾರೆ ಐನೂರು ಚಿಲ್ಲೆಯ ಸೂತ್ರಗಳಿದೆ ಅರ್ಹಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಆ ಸೂತ್ರಗಳು ನಂತರ ಈ ಉಪಾಸನೆಗೆ ಬಂದರೆ ಅದರಲ್ಲೂ ಕೂಡ ಉಪಾಸನೆಯಲ್ಲಿ ಶಾಂಡಿರು ನಾರದರೇ ಕೂಡ ಇನ್ನೊಂದು ಸೂಕ್ತ ರೂಪಾದಿಯಲ್ಲೇ ಬರುತ್ತಾರೆ ಈ ನಾರದ ಪಾಂಚರಾತ್ರ ಈ ವಿಶಿಷ್ಟಾದ್ವೈತಿಗಳಿಗೆ ವೈಷ್ಣವರಿಗೆ ಅತ್ಯಂತ ಪ್ರಿಯವಾದಂತಹ ಅತ್ಯಂತ ಪರಮ ಪವಿತ್ರವಾದಂತಹ ಅದು ಗ್ರಂಥ ನಾರದ ಪಾಂಚರಾತ್ರ ಭಕ್ತಿ ಗ್ರಂಥ ಆತರ ಗ್ರಂಥ ಹೇಗೆ ದೇವ ಪೂಜನೆ ಅರ್ಚನೆ ಇತ್ಯಾದಿ ದೈನಂದಿನ ಇದನ್ನ ಮಾಡಬೇಕು ಅಂತ ಹೇಳಿ ಅನ್ನು ಕೂಡ ಉಪಾಸನೆಯಲ್ಲಿ ಸೇರಿಸಿಕೊಳ್ಬಹುದು ನಂತರ ಬರ್ತಕ್ಕಂಥದ್ದೇ ಈ ಭಕ್ತಿಗೆ ಸಂಬಂಧಪಟ್ಟಂತಹ ಶಾಸ್ತ್ರ ಈ ಭಕ್ತಿಗೆ ಸಂಬಂಧಪಟ್ಟಂತಹ ಶಾಸ್ತ್ರಗಳು ಕೂಡ ನಾರದರು ಶಾಂಡಿಲ್ಯರು ಆ ಅಂಗೀರಸುಣಿಗಳು ಈ ಮೂರು ಜನರು ಸೂತ್ರಗಳನ್ನು ಅರಸಿದ್ದಾರೆ ಆದರೆ ಇದರಲ್ಲಿ ನಮಗೆ ಅತ್ಯಂತ ಸುಲಭವಾಗಿ ಎಲ್ಲರೂ ದೈನಂದಿನ ಜೀವನದಲ್ಲಿ ಆಚರಿಸಬಹುದಾದಂತಹ ಮಾರ್ಗವನ್ನು ನಾರದ ಮಹರ್ಷಿಗಳು ನಮಗೆ ನೀಡಿರುವುದರಿಂದ ಅದು ಅತ್ಯಂತ ಪ್ರಸಿದ್ಧವಾಗಿದೆ ಶಾಂಡಿಯಲ್ಲಿ ಮಾಡಿದಂತಹ ಭಕ್ತಿ ಸೂತ್ರಗಳಲ್ಲಿ ಸ್ವಲ್ಪ ಈ ಕ್ರಿಯೆ ನೀವು ಪ್ರಸ್ಥಾನ ತ್ರಯಗಳು ಅಂದರೆ ಗೀತ ಉಪನಿಷತ್ತುಗಳು ಬ್ರಹ್ಮಸೂತ್ರ ಇದು ಮೂರು ಓದಿದ್ದರೆ ನಿಮಗೆ ಕೊಂಚ ಅರ್ಥವಾಗ್ತದೆ ಯಾಕಂದರೆ ಆ ಮೂರೂ ಪ್ರಸ್ತಾನತ್ರಯದ ಸಾರಾಂಶವೇ ಭಕ್ತಿ ಅಂತ ಹೇಳಿ ಶಾಂಡಿಲ್ಯ ಮುನಿಗಳು ಅದನ್ನು ಪ್ರತಿಪಾದಿಸಿದ್ದಾರೆ ಅದರಲ್ಲಿ ಇನ್ನು ದೈವಿ ಮೀಮಾಂಸ ಅಥವಾ ಮಧ್ಯಮ ಮೀಮಾಂಸ ಭಕ್ತಿ ಮೀಮಾಂಸ ಅದರಲ್ಲಿ ಹೇಗೆ ಭಕ್ತಿಯನ್ನ ಅವರು ಯುಕ್ತಿಯುಕ್ತವಾಗಿ ಪ್ರತಿಪಾದಿಸಿದ್ದಾರೆ ಆದರೆ ಸಾಮಾನ್ಯ ರೀತಿಯಲ್ಲೂ ಕೈಗೆ ಇಟ್ಕೋದಿಲ್ಲ ತಲೆಗೆ ಇಟ್ಕುವುದಿಲ್ಲ ಕಷ್ಟವಾಗ್ತದೆ ಹೀಗಾಗಿ ನಾರದರ ಭಕ್ತಿ ಸೂತ್ರ ಅತ್ಯಂತ ಪ್ರಸಿದ್ಧವಾಗಿದೆ ಯಾಕೆ ಸಾಮಾನ್ಯವಾದಂತಹ ಸಂಸ್ಕೃತ ಬಲ್ಲವನು ಅಥವಾ ಕನ್ನಡ ಸರಿಯಾಗಿ ಬಲ್ಲವನು ಅದನ್ನು ಹೇಳಬೇಕಾಗುತ್ತೆ ಕನ್ನಡ ಸರಿಯಾಗಿ ಬಂದರೆ ಇದರಲ್ಲಿರ್ತಕ್ಕಂತಹ ಸಂಸ್ಕೃತ ಶಬ್ದಗಳು ಲೀಲಾಜವಾಗಿ ಅರ್ಥವರ್ಥ ಯಾಕಂದ್ರೆ ಕನ್ನಡದಲ್ಲಿರ್ತಕ್ಕಂಥದ್ದು ಒಂದು ಅರವತ್ತು ಪರ್ಸೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ ಕೇವಲ ಸಂಸ್ಕೃತ ಶಬ್ದಗಳೇ ಅಲ್ಲಿ ಸಂಸ್ಕೃತ ಭೂ ಇಷ್ಟ ಹೀಗಾಗಿ ಅರ್ಥವಲ್ಲದೆ ಸುಲಭವಾಗಿ ಇನ್ನು ಅರ್ಥವಾದರೆ ಹೋದದನ್ನ ಹಿಂದಿನ ಮುಂದಿನ ಸೂತ್ರಗಳು ಸುಲಭವಾಗಿ ವಿವರಿಸ್ತದೆ ಊಹಿಸಿಕೊಳ್ಬಹುದು ಏನು ತಪ್ಪಾಗಲಾರದು ಹಾಗೆಯೇ ಈ ನಾರದರ ಭಕ್ತಿ ಸೂತ್ರಗಳಲ್ಲಿ ನಮಗೆ ಅದು ಅತ್ಯಂತ ಸೋದರವು ಲಲಿತವಾಗಿಯೂ ಅತ್ಯಂತ ಸಿಹಿಯಾಗಿಯೂ ಇರ್ತಕ್ಕಂಥ ಭಾಷೆಯಲ್ಲಿ ಹೇಳಿರುವುದರಿಂದ ನಾರದ ಭಕ್ತಿ ಸೂತ್ರ ಅತ್ಯಂತ ಪ್ರಸಿದ್ಧವಾಯಿತು ಇದಿಷ್ಟು ಸೂತ್ರದ ಬಗ್ಗೆ ಹೇಳಿಯಾಯಿತು ಈಗ ನಾವು ಒಂದನೆಯ ಸೂತ್ರಕ್ಕೆ ಹೋಗುವ ಅಥಾಥೋ ಭಕ್ತಿ ವ್ಯಾಖ್ಯಾಂಥೇಳಿ ಹೇಳಿದ್ದಾರೆ ಈಗ ಅಥ ಅಂತ ಹೇಳಿದ್ರೆ ಏನು ಅಥ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ ಅನಕೋಶ ಅಂತಕ್ಕಂಥ ಒಂದು ಕೋಶ ಹೇಳ್ತದೆ ಮಂಗಲಾನಂತರಾರಂಭ ಪ್ರಶ್ನ ಕಾತ್ನೇಕ ಅಂತ ಹೇಳಿ ಹೇಳ್ತದೆ ಅಥ ಮತ್ತು ಅಥಾ ಅನ್ನುವಂಥ ಎರಡು ಶಬ್ದಗಳಿದೆ ಆ ಎರಡು ಶಬ್ದಗಳು ಈ ಅರ್ಥಗಳಲ್ಲಿ ಬಳಸಲ್ಪಡ್ತದೆ ಏನದು ಮಂಗಲ ಮಂಗಲ ಅಂದರೆ ಅದನ್ನು ಹೇಳಿದ ತಕ್ಷಣ ಇಡೀ ಆ ಒಂದು ವಾತಾವರಣದಲ್ಲಿ ಒಂದು ದಿವ್ಯತೆ ಮಂಗಳ ವಾತಾವರಣ ಉತ್ಪತ್ತಿಯಾಗ್ತದೆ ಓ ಅಂದರೆ ಕೊಳನ ಧ್ವನಿ ವೀಣೆಯ ಧ್ವನಿ ಜಾಗಟೆಯ ಧ್ವನಿ ಶಂಖಾನಾದ ಇದೆಲ್ಲ ಅದಕ್ಕೆ ಸೇರ್ತಕ್ಕಂಥದ್ದು ಮಂಗಳ ಅದೇ ರೀತಿಯಲ್ಲಿ ಈ ಅಥ ಅಂತಕ್ಕಂಥದ್ದು ಆ ಮಂಗಳ ಅಥ ಅಂತ ಹೇಳಿ ಹೇಳಿದ ತಕ್ಷಣ ಅಲ್ಲಿಗೊಂದು ಇದಾಯಿತು ಆ ಪರಮಾತ್ಮನೇಲಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಓಂಕಾರಶ್ಚ ಅಥಶಬ್ ಅಥಶಬ್ಧ ದ್ವ ಬ್ರಹ್ಮಣುರ ಕಂಠಂಭಿತ್ವಾ ತ ಮಾಂಗಲಿಕಾ ಉಭ ಅಂತ ಹೇಳಿ ಪುರಾತನರು ಹೇಳ್ತಾರೆ ಶ್ರೀಮನ್ ಮಹಾನಾರಾಯಣ ಶೇಷಸಾಯಿಯಾಗಿ ಮಲಗಿದ್ದಾಗ ಅವನ ನಾಭಿ ಕಮಲದಿಂದ ಆ ನಾಭಿಯನ್ನು ಕಮಲ ಹುಟ್ಟು ಹದಿನಾಲ್ಕು ಎಳೆಯ ಕಮಲ ಅದರಲ್ಲಿ ಒಂದು ಮಗು ಹುಟ್ಟು ಅವನಿಗೆ ಅದಕ್ಕೆ ಬ್ರಹ್ಮ ಅಂತ ಹೇಳಿ ಹೇಳಿದ್ರು ಏನದು ಆ ಬ್ರಹ್ಮನಿಗೆ ತಂದೆ ತಾಯಿ ಇದ್ರು ನಾರಾಯಣಿ ಏನದು ಆ ಹದಿನಾಲ್ಕು ಎಡೆಗಳ ಕಮಲ ಅಂತ ಹೇಳಿದ್ರೆ ಚತುರ್ದಶ ಭುವನಗಳು ಹದಿನಾಲ್ಕು ಲೋಕಗಳು ಆ ಹದಿನಾಲ್ಕು ಲೋಕಗಳಲ್ಲಿ ಏರ್ತಕ್ಕಂತಹ ಅದರಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಅಂತಃಕರಣ ಏನೇನಿದೆಯೋ ಮನಸ್ಸು ಇತ್ಯಾದಿಗಳು ಅದಕ್ಕೆ ಚೈತನ್ಯ ರೂಪವಾಗಿ ಯಾವ್ದಿದೆಯೋ ಅದೇ ಆ ಬ್ರಹ್ಮ ನಮಗನ್ಸ್ತದೆ ನಾವೆಲ್ಲ ಈ ಯಾವಾಗ ಈ ಶ್ರೀಮನ್ ನಾರಾಯಣ ಆಭಿಗಮನದಿಂದ ಬ್ರಹ್ಮ ಉತ್ಪತ್ತಿ ಆದ ಅಂತ ಹೇಳಿ ನಾನು ಹೇಳಿದ್ರು ಈಗ ನಿಮಗೆಲ್ಲ ಆ ಫೋಟೋ ನೆನಪಾಗತ್ತೆ ಫೋಟೋ ನೆನಪಾಗುತ್ತೆ ಚಲೋ ಏನಿದೆ ಇಷ್ಟು ಸಣ್ಣಗಿದ್ದಾರಲ್ಲ ಮನುಷ್ಯರು ಇವರಿಂದ ಹೇಗಪ್ಪ ಈ ಸೃಷ್ಟಿ ಉತ್ಪತ್ತಿ ಆಯಿತು ಅದು ಕೇವಲ ಸಾಂಕೇತಿಕ ಸಂಕೇತಗಳು ಅಷ್ಟೇ ಯಾವಾಗ ನಾವು ನಾರಾಯಣ ನಾಭಿ ಅಂತ ಹೇಳಿದ್ನೋ ನಾಭಿ ಅಂದ್ರೆ ಇನ್ನೇನಲ್ಲ ನಭವೇ ನಾಭಿ ನಭ ಆಕಾಶ ಪುನಃ ಆಕಾಶ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಇದು ನೀರಾಕಾಶ ಗೋಚರವಾಗಬಾರ್ದು ಇದರಲ್ಲಿ ಏನು ಅಂತ ಹಾಗಲ್ಲ ನಾವು ಸಾಮಾನ್ಯವಾಗಿ ಆಕಾಶ ಅಂತ ಹೇಳಿದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮೇಲೆ ಕೆಳಗೆ ಈಶಾನ್ಯ ನೈಋತ್ಯ ಇತ್ಯಾದಿ ದಿಗ್ಗಗಳಿಂದ ಸೀಮಿತವಾಗಿರ್ತಕ್ಕಂತಹ ಅವಕಾಶವನ್ನೇ ಆಕಾಶ ಅಂತ ತಿಳಿದುಕೊಂಡಿದ್ದೇವೆ ಹಾಗಲ್ಲ ಆಕಾಶ ಅಂತ ಹೇಳಿದ್ರೆ ಅವಕಾಶ ಪರಮ ಆಕಾಶ ಚಿದಾಕಾಶ ಅದೇ ಆಕಾಶ ಅಲ್ಲಿ ಆ ತನ್ನ ಲೀಲೆಯನ್ನು ಹಾಕ್ತಾ ಬ್ರಹ್ಮದ ರೂಪದಲ್ಲಿ ಇಡೀ ಈ ಸಮಸ್ತ ಸಮಸ್ತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿತು ಬ್ರಹ್ಮ ಅಂತ ಆ ಮಗು ಆ ಬ್ರಹ್ಮ ಹುಟ್ಟಿದ ತಕ್ಷಣ ಅವನ ಕಂಠದಿಂದ ಎರಡು ಶಬ್ದ ಹೊರಗೆ ಬಂತಂತೆ ಓ ಆ ಅಂತ ಎರಡು ಶಬ್ದ ಹೊರಗೆ ಬಂತಂತೆ ಹೀಗಾಗಿ ಅದು ಯಾವುದಾದ್ರೂ ಜಾಗದಲ್ಲಿ ಕಲ್ಮಶವಿದ್ರೆ ಅದರಲ್ಲಿ ಎರಡು ಎರಡು ಶಬ್ದದಲ್ಲಿ ಒಂದು ಶಬ್ದ ಹೇಳಿದ್ರೆ ಸಾಕು ಅದು ಪವಿತ್ರವಾಗಿತ್ತು ಮಾಂಗಲಿಕವು ಉಭವು ಎಲ್ಲೂ ಕೂಡ ಮಂಗಲವನ್ನ ಉಂಟು ಮಾಡ್ತದೆ ಮಂಗವು ಲಾತಿ ಇದೆ ಮಂಗಲ ಒಳ್ಳೆಯದನ್ನು ತೆಗೆದುಕೊಂಡು ಬರ್ತದೆ ಕೆಟ್ಟದ್ದನ್ನು ಹೋಗಲಿ ಆಡಿಸುತ್ತದೆ ಆದ್ರನ್ನ ಮಂಗಲ ಓಂ ಅಂತ ಹೇಳಿದ್ರೆ ಆಯ್ತು ಅಥ ಅಂತ ಹೇಳಿದ್ರೆ ಆಯಿತು ಅದು ಸಂಸ್ಕಾರ ಯಾವ ರೀತಿ ಅಂತ ಹೇಳಿದ್ರೆ ಈ ಮದನ ಮೋಹನ ಅವರು ಹೇಳ್ತಾರೆ ಒಂದು ಮಗು ಹುಟ್ಟಿದ ತಕ್ಷಣ ಅದರದ್ದು ಇನ್ನೂ ನಾಗಿ ಛೇದನವಾಗಿರುವುದಿಲ್ಲ ಆಗ ಹಿರಿಯರು ಏನ್ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಅನಾಗಿಕ ಬೆರಳಲ್ಲಿ ಜೇನುತುಪ್ಪವನ್ನು ಸ್ವಲ್ಪ ಹದ್ಕೊಂಡು ಮಗುವಿನ ಬಾಯಿಯನ್ನು ಬಿಡಿಸಿ ಅದರಲ್ಲಿ ಾಮ ಅಂತ ಹೇಳಿ ಬರಿತಾ ಇದಂತೆ ಹೀಗೆ ಬರೆಯುವುದರಿಂದ ಸತ್ ಸಂಸ್ಕಾರವನ್ನ ಮಗುವಿಗೆ ಕೊಡುವುದರಿಂದ ಮುಂದೆ ಪುಟ್ಟುದಾಗಿರುವಂತಹ ಮಗು ಬೆಳೆದು ದೊಡ್ಡವನಾಗಿ ವಯಸ್ಕನಾಗಿ ಪ್ರೌಢನಾಗಿ ಸಾಯುವವರಿಗೂ ಒಳ್ಳೆಯ ಸಂಸ್ಕಾರಗಳನ್ನ ಹೊಂದುತ್ತಾನೆ ಅನ್ನುವಂತಹ ಆಶೆ ಹಾಗೆ ಆಗ್ತಿತ್ತು ಕೂಡ ಆದರೆ ಈಗ ಆ ಸಂಸ್ಕಾರಗಳಿಗೆ ಅರ್ಥ ಶೂನ್ಯ ಅಂತ ಅವನು ತಿಳಿದುಕೊಟ್ಟಿದ್ದಾರೆ ಏನು ಅರ್ಥ ಇಲ್ಲ ಹೀಗಾಗಿ ನೀವು ಯಾಕೆ ಶೂನ್ಯ ಸಂಪಾದನೆ ಮಾಡ್ತೀರಿ ಅಂದ್ರೆ ಏನು ಕೆಲಸಕ್ಕೆ ಬಾರದಂತಹ ಕೆಲಸಗಳನ್ನ ಯಾಕೆ ಮಾಡ್ತೀರಿ ಅದರಿಂದ ಬಿಟ್ಬಿಡಿ ನೀವು ಅನ್ನುವಂತಹ ಬುದ್ಧಿವಾದವನ್ನು ಆಧುನಿಕವಾಗಿ ಕೊಡ್ತಾ ಬಂದಿದ್ದಾರೆ ವಿಷವನ್ನು ತುಂಬ್ತಾ ಬಂದಿದ್ದಾರೆ ಹೀಗಾಗಿ ಅದನ್ನ ನಾವು ಮಾಡುವಂತಹ ಒಂದು ಕೈಂಕರ್ಯಕ್ಕೆ ಈಗ ಹೋಗುವುದಿಲ್ಲ ಮಕ್ಕಳಲ್ಲಿ ಈ ಸಂಸ್ಕಾರ ಬೆಳೆಯುವುದಿಲ್ಲ ಐದು ವರ್ಷ ಹೇಗಂದ್ರೆ ಅದು ರೋಡ್ ರಸ್ತೆಯಲ್ಲಿ ಆಡ್ಲಿಕ್ಕೆ ಬಿಟ್ಟು ಎಲ್ಲ ಸಂಸ್ಕಾರ ಅನ್ನೋದು ಐದು ಐದು ವರ್ಷದವರೆಗೆ ಅತ್ಯಂತ ಗ್ರಹಣ ಶಕ್ತಿ ಇರ್ತದಂತ ಆ ಮಗುವಿಗೆ ನಂತರ ಶಾಲೆಗೆ ಸೇರಿಸ್ತಾರೆ ಟೀಚರ್ ತಿರುದಿಲ್ಲ ಅಂತ ಹೇಳಿ ಟೀಚರ್ ಕಿರಿ ಹಿಡಿತಾರೆ ಆ ಉಪಾಧ್ಯಾಯನ ಅಂತಕ್ಕಂಥ ಏನು ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಐದು ವರ್ಷದಲ್ಲಿ ಎಷ್ಟು ಗ್ರೈಸಿ ಆಗಿರ್ತೋ ಆಗಿರ್ತೀರ ನಂತರ ಅವನಿಗೆ ಅದೆಲ್ಲ ಬ್ರೈನ್ ವಾಶ್ ಮಾಡಬೇಕು ಹೊಸದಾಗಿ ತುಂಬಬೇಕು ಅಂತ ಹೇಳಿ ಎಷ್ಟು ಕಷ್ಟವಾದ ಕೆಲಸ ಮಾಡಿ ಅವಾಗ ಅದನ್ನು ಪ್ರಥಮವಾದ ಕರ್ತವ್ಯ ಅಂತ ಹೇಳಿದ್ರೆ ತಂದೆ ತಾಯಿಗಳ ಜವಾಬ್ದಾರಿ ಅದಕ್ಕೆ ಅವರಿಗೆ ಪೋಷಕರು ಅನ್ನುವಂಥದ್ದು ಹೆಸರು ಕೇವಲ ಮಗುವನ್ನು ಹುಟ್ಟಿಸಿದ ಮಾತ್ರದಿಂದ ಅವರ ತಂದೆ ತಾಯಿಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸಂಸ್ಕಾರವನ್ನು ಕೊಡುವಂತಹ ಜವಾಬ್ದಾರಿಯನ್ನು ತಂದೆ ತಾಯಿಗಳು ಯಾವಾಗ ಹೊತ್ಕೊಳ್ತಾರೋ ಆಗಲೇ ಅವರು ನಿಜವಾದ ಅರ್ಥದಲ್ಲಿ ತಂದೆ ತಾಯಿ ಅಂತ ಒಂದು ಸಂಸ್ಕೃತ ಶ್ಲೋಕ ಹೇಳ್ತದೆ ವಿದ್ಯೆಯನ್ನು ಕೊಡಲಲ್ಲ ತಂದೆಯಲ್ಲ ಮೃಗ ನೋಡಿ ಆದ್ರಿಂದ ಸಂಸ್ಕಾರ ನೀಡುವಂತಹ ಸಣ್ಣದರಲ್ಲಿ ಸಂಸ್ಕಾರ ನೀಡುವಂತಹ ಜವಾಬ್ದಾರಿ ತಂದೆ ತಾಯಿಗೆ ಸೇರಿತು ಇದನ್ನ ಆ ವಿಷ್ಣುವಿನ ನಾಭಿ ಕಮಲದಿಂದ ಕೊಟ್ಟಿದಂತಹ ಬ್ರಹ್ಮ ಸೂಚಿಸ್ತಾನೆ ಅವನು ಹುಟ್ಟಿದ ಕೂಲ್ಯ ಅವನು ಹೇಳಿದಂತೆ ಓಂ ಅಥ ಹೀಗಾಗಿ ಎಲ್ಲೆಲ್ಲಿ ಈ ಓಂ ಮತ್ತು ಅಥ ಬರ್ತದೋ ಎಲ್ಲೆಲ್ಲಿ ಇದರ ಪ್ರಯೋಗವಾಗ್ತದೋ ಅಲ್ಲೆಲ್ಲ ಅದು ಶುಭವನ್ನು ಉಂಟು ಮಾಡ್ತದೆ ಮಂಗಳವನ್ನು ಉಂಟು ಮಾಡ್ತದೆ ಹೀಗಾಗಿ ಈ ಅಥ ಅನ್ನುವಂಥ ಒಂದು ಶಬ್ದ ಮಂಗಳವನ್ನು ಸೂಚಿಸುತ್ತದೆ ಪತಂಜಲಿ ಮಹರ್ಷಿಗಳು ಪಾಳಿಗೆವರ ಅಷ್ಟಾಧ್ಯಾಯಿಗೆ ಭಾಷ್ಯವನ್ನು ಬರೆದಿದ್ದಾರೆ ಮಹಾಭಾಷ್ಯ ಅಂತ ಹೆಸರು ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಅದನ್ನು ಓದಿ ಪೂರೈಸಲಿಕ್ಕೆ ತುಂಬ ಕಷ್ಟ ಬುದ್ಧಿ ಸೂಕ್ಷ್ಮ ಇರಬೇಕಾಗುತ್ತೆ ಅಲ್ಲಿ ಡಿಸ್ಟ್ರಾಕ್ಟ್ ಆದರೆ ಆಗುವುದೇ ಇಲ್ಲ ಅದರಲ್ಲೂ ಬರೀತಾರೆ ಮಂಗಳ ಯಾಕೆ ಹೇಳಬೇಕು ಮಂಗಳವನ್ನು ಯಾಕೆ ಮಾಡಬೇಕು ಈಗ ನಾನು ಬಂದ ತಕ್ಷಣ ಮಂಗಳವನ್ನು ಶುರು ಮಾಡಬೇಕು ವಸುದೇವನು ಹೇಳಬೇಕು स्थापक चे नारद स्तुतिया जयती हे प्रश्न ये प्रश्न ऐसी प्रश्न हेल्क और मंगलादी शास्त्राणी प्रथंती वीरपुरुषाणी ची आयुष्मत्षा चार्थ सिद्धांता यथा स्यु ಅಂತ ತಮ್ಮ ಮಹಾಭಾಶ ಮೊದಲನೆಯ ಪಶ್ವಸ ಆಂತಿಕ ಅಂತ ಹೇಳಿ ಹೊಂದಿದೆ ಅದರಲ್ಲೇ ಹೇಳ್ತಾರ ಅಂದ್ರೆ ಏನು ಈ ಶಾಸ್ತ್ರಕಾರರೆಲ್ಲ ಯಾಕೆ ಮಂಗಳವನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ಮಂಗಳವನ್ನ ಓಂ ಅಥವಾ ಅಥ ಅಥವಾ ಬೇರೆ ಯಾವುದಾದ್ರೂ ಮಂಗಳ ಶ್ಲೋಕಗಳನ್ನ ಹೇಳ್ತಾರಲ್ಲ ಅದು ಹೇಳುವುದರಿಂದ ವೀರ ಪುರುಷಾಣಿಚ ಭವಂತಿ ಅವರು ವೀರ ಪುರುಷರಾಗ್ತಾರೆ ಹಾಗೆ ಸ್ತ್ರೀಯರೆಲ್ಲ ಆಕ್ಷೇಪ ಮಾಡ್ತಾರೆ ಯಾಕೆ ಸ್ವಾಮಿ ವೀರ ಪುರುಷ ಅಂತ ಹೇಳಿದ್ದೀರಾ ವೀರ ಸ್ತ್ರೀಯರಂತೆ ಯಾಕೆ ಹೇಳಿಲ್ಲ ಅಂತ ಆಗ ನಾನು ಹೇಳಬೇಕಾಗತ್ತೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಪುರುಷ ಅನ್ನುವಂಥ ಒಂದು ಶಬ್ದವನ್ನು ವೇದವಿ ಪುರುಷ ಅನ್ನುವಾಗ ಪುರೌಷೇತ ಇತಿ ಪುರುಷ ಈ ದೇಹದಲ್ಲಿ ಇರ್ತಕ್ಕಂತಹ ಚೈತನ್ಯ ಏನಿದೆಯೋ ಅದಕ್ಕೆ ಪುರುಷ ಅಂತ ಹೆಸರು ಲಿಂಗವನ್ನ ಲಿಂಗ ತಾರತಮ್ಯದಿಂದ ಹೇಳಿಲ್ಲ ಬಳಸ್ಲಿಲ್ಲ ಲೌಕಿಕ ಶಬ್ದದಲ್ಲಿ ಅಥವಾ ಯಾವಾಗ ಒಂದು ಬೇರೆ ಒಂದು ಸಂದರ್ಭದಲ್ಲಿ ಯಾವಾಗ ಅವರು ಬಳಸ್ತಾರೋ ಆವಾಗ ಪುರುಷ ಸ್ತ್ರೀ ಪುಮಾನ್ ಸ್ತ್ರೀ ಅಂತ ಹೇಳಿ ಹೀಗೆ ಬಳಸ್ ಬಳಸ್ತಾರೆ ಅರ್ಥ ಮಾಡ್ಕೊಳ್ಬೇಕು ಇದು ಲಿಂಗ ತಾರತಮ್ಯವಿದೆ ಅಂತ ಕಾಮಾನ್ಯವಾಗಿ ಬೆಳೆಸಿದಾಗ ಅದು ಮನುಷ್ಯರಿಗೆ ಅಂತ ಪುರುಷ ಅಂದ್ರೆ ಮನುಷ್ಯರು ಅಂತ ಯಾರೇ ಆಗಲಿ ವೀರರಾಗ್ತಾರೆ ಅಂತ ಮತ್ತು ಆಯುಷ್ಮ ಆಯುಷ್ಯವರೆಗೆ ಸಿಗ್ತದೆ ಈ ಮಂಗಳವನ್ನು ಹೇಳುವುದರಿಂದ ಈ ಮಂಗಳಾಂಚ ಮಂಗಳ ಈ ಮಂಗಳದ ಎಲ್ಲ ಮಂಗಳ ಹಿಂದೆ ಇರ್ತಕ್ಕಂಥದ್ದು ಆ ಭಗವಂತನ ಅವನ್ ಕೇಳಿಸ್ಕೊಳ್ತಾ ಇರ್ತಾನೆ ಆ ನನ್ನ ಕುರಿತಾಗಿ ಇವರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಓಂಕಾರದ ಇಂದ ಹೇಳ್ತಕ್ಕಂಥವ್ ನಾನೇ ಅಥ ಇವ ಶಬ್ದದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ನನ್ನ ಹೆಸರೇ ಹೀಗಾಗಿ ನಾನಿವರಿಗೆ ಆಯುಷ್ಯವನ್ನು ಆರೋಗ್ಯವನ್ನು ಸಂಪತ್ತನ್ನು ಕೊಡಬೇಕು ಅಂಥೇಳಿ ಅವನ ಸಂಕಲ್ಪ ಮಾಡ್ತಾನೆ ಅವನ ಸಂಕಲ್ಪದಿಂದ ನಾವು ಆಯುಷ್ಮಾವರಾಗ್ತೇವೆ ಆಯುಷ್ಮತ್ ಪುರುಷಾಣಿ ಚೇತಾರಶ್ಚ ಸಿದ್ಧಾರ್ಥ ಯಥ ಸ್ಯು ಏನಾಗುತ್ತೆ ನಾವು ಶಾಸ್ತ್ರಗಳಿಗೆ ಓದ್ತೇವೆ ಈ ಮಂಗಳ ಮಾಡಿ ಓದ್ದಾಗ ಈ ಶಾಸ್ತ್ರ ಒಂದನೆಯ ಸೂತ್ರದಿಂದ ಎಂಬತ್ನಾಲ್ಕನೆಯ ಸೂತ್ರದೂ ಎಲ್ಲವೂ ಅರ್ಥವಾಗ್ತದೆ ಮಂಗಳ ಮಾಡದೆ ಓದಿದ್ರೆ ಅರ್ಥವಾದಂತೆ ಇರ್ತದೆ ನೋಡಿ ಎಷ್ಟು ಡಿಫರೆನ್ಸ್ ಮಂಗಳ ಮಾಡಿ ಓದಿದ್ರೆ ಅರ್ಥವಾಗ್ತದೆ ಮಂಗಳ ಮಾಡಿದ್ರೆ ಓದಿದ್ರೆ ಅರ್ಥವಾದಂತೆ ಇರ್ತದೆ ಎಷ್ಟು ಡೇಂಜರಸ್ ಅಲ್ವಾ ಅರ್ಥವಾದರೆ ಸರಿ ಯಾಕಂದ್ರೆ ನೀವು ಬೇರೆಯವ್ರ ಹತ್ರ ಮಾತಾಡ್ತಿರಲ್ಲ ಹೀಗಂತೆ ಹೇಳದಂತೆ ಹೀಗಂತೆ ಹೇಳದಂತೆ ಅಂತ ಹೇಳುವಾಗ ಅವ್ರಿಗೂ ಅರ್ಥವಾಗ್ತದೆ ಅರ್ಥವಾದಂತೆ ಇಂದು ನಿಮಗೆ ಸಂಶಯ ಬಿದ್ದು ನೀವು ಪರದ್ರಿಗೆ ಹೀಗಂತೆ ಹೀಗಂತೆ ಅಂತ ಹೇಳಿದ್ರೆ ಅವರು ಹೋಗಿ ಎಲ್ಲ ಕಡೆ ವಿಷಯವನ್ನು ಹರಡುತ್ತಾರೆ ಶಸ್ತ್ರ ಕೊಲ್ಲುವುದಿಲ್ಲ ಶಸ್ತ್ರ ಕೊಲ್ಲುವುದಿಲ್ಲ ಆಲೋಚನೆಗಳು ಕೊಲ್ತವೆ ಅಂತ ಹೇಳ್ತಾವಪ್ಪ ಆಂಗ್ಲ ಆಲೋಚನೆಗಾರ ಈ ಜಗತ್ತನ್ನು ನೋಡಿ ಶಸ್ತ್ರ ಕೊಲ್ತಾ ಇದೆಯಾ ಶಸ್ತ್ರ ಸಾಧನವನ್ನ ಕೊಲ್ಲೋದಕ್ಕೆ ಆ ಬ್ರೈನ್ ವಾಶ್ ಮಾಡೋದೇನು ಜ್ಞಾನ ಆಲೋಚನೆಗಳು ಅವನು ಹೇಳ್ತಾನೆ ನಮ್ಮ ಧರ್ಮವೇ ಸರಿ ಇನ್ನೊಂದು ಧರ್ಮವನ್ನು ಇನ್ನೊಂದು ಧರ್ಮವನ್ನು ಆಚರಣೆ ಮಾಡತಕ್ಕಂಥವನ್ನ ನೀನು ಕೊಂದರೆ ನಿನಗೆ ಒಂದು ಎಕರೆ ಸ್ವರ್ಗ ನಮ್ಮ ಇದರಲ್ಲಿ ಕೊಡಿಸ್ತೇನೆ ಅಂತ ಆಯ್ತಲ್ಲ ಯಾರ್ಯಾರ ಕೇಳ್ತಾರೋ ಇದನ್ನ ಬೌದ್ಧ ಅವರಲ್ಲಿ ಪ್ರವೇಶ ಮಾಡಿಬಿಡ್ತದೆ ಅಂಧಕಾಸ ಅವನೇನ್ ಮಾಡ್ತಾನೆ ಏಕೆ ಫಾಟ್ಸ್ ಒನ್ ತಗೋತಾನ ಏಕೆ ಎಂದು ಕೇಳುವುದಿಲ್ಲ ಏಕೆ ಫಾಟ್ಸ್ ಒನ್ ತೊಗೊಂಡು ಹೊಡೆಯೋದೇ ಕೆಲಸ ಯಾಕೆ ಅಂತ ಹೇಳಿದ್ರೆ ಅದು ಏಕೆ ಫಾಟ್ಸ್ ಒಂದು ಕೆಲಸ ಅಲ್ಲ ಪಾಪ ಅದಕ್ಕೆ ಏನು ಗೊತ್ತಿಲ್ಲ ಇವನು ಹೇಗೆ ಯೂಸ್ ಮಾಡ್ತಾನೋ ಹಾಗೆ ಯೂಸ್ ಆಗುತ್ತೆ ಇವನು ಒಳಗಡೆ ಇತ್ತಲ್ಲ ಅಜ್ಞಾನ ಅದು ಹಾಗೆ ಮಾಡ್ತಾರೆ ಆ ಅಜ್ಞಾನ ಹೀಗಾಗಿ ಮೊದಲು ಜ್ಞಾನವನ್ನು ಸರಿಯಾಗಿ ಪಡ್ಕೊಳ್ಬೇಕು ನಿಸ್ಸಂಶಯವಾಗಿ ಪಡ್ಕೊಳ್ಬೇಕು ಅರ್ಥವಾದಂತೆ ಇರಬಾರದು ಆ ಅರ್ಥವಾದಂತೆ ಇರಬಾರದು ಅನ್ನೋದಕ್ಕೆ ಮಂಗಳವನ್ನ ಹೇಳಬೇಕು ಅಂತ ಮಹಾಭಾಷಿಕಾರರು ಹೇಳ್ತಾರೆ ಹೀಗಾಗಿ ಮಂಗಳವನ್ನ ಹೇಳ್ಬೇಕು ಮತ್ತವ್ರು ಏನ್ ಹೇಳ್ತಾರೆ ಮಂಗಳಾದೀನಿ ಮಂಗಲ ಮಧ್ಯಾಹಿ ಮಂಗಲಾಂತಾನಿಜ ಶಾಸ್ತ್ರೀ ಅಂತ ಹೇಳ್ತಾರೆ ಒಂದು ಶಾಸ್ತ್ರವನ್ನು ಹೇಳಬೇಕಾದ್ರೆ ಮೊದಲಲ್ಲೂ ಮಂಗಳ ಹೇಳಬೇಕು ಮಧ್ಯದಲ್ಲೂ ಮಂಗಳವನ್ನ ಹೇಳ್ಬೇಕು ಮನೆಯಲ್ಲೂ ಹೇಳಿ ಎಷ್ಟು ಸರಿ ಹೇಳ್ತೀರೋ ನಿಮಗೆ ಲಾಸ್ ಇಲ್ಲ ಪ್ರಾಫಿಟ್ ನಿಮ್ಮ ಜಯದಿಂದ ಐದು ಪೈಸಾ ನಷ್ಟವಾಗುವಿಲ್ಲ ಮಂಗಳ ಹೇಳ್ತಾರೆ ಇಲ್ಲಾಗ್ಲೂ ಯಾರು ಹೇಳ್ತಾರ ಒಂದು ಬಾರಿ ಮಂಗಳ ಹೇಳಿದಕ್ಕೆ ಐದು ರೂಪಾಯಿ ಕೊಡಿ ಯಾರು ಹೇಳ್ತೀರಾ ಹೇಳುದಿಲ್ಲ ಎರಡು ಬಾರಿ ಹೇಳಿದ ಹತ್ತು ರೂಪಾಯಿ ಹೇಳಿ ಖರ್ಚೇ ಇಲ್ಲ ನೀವು ಎಷ್ಟು ಬಾರಿ ಹೇಳ್ತೀರೋ ಅಷ್ಟು ಅಷ್ಟು ಒಳ್ಳೇದಾಗ್ತದೆ ಅಷ್ಟು ಅಷ್ಟು ಒಳ್ಳೇದಾಗ್ತದೆ ಆದ್ರಿಂದ ಗ್ರಂಥದ ಆದಿಯಲ್ಲೂ ಹೇಳಬೇಕು ಗ್ರಂಥದ ಮಧ್ಯದಲ್ಲೂ ಹೇಳಬೇಕು ಗ್ರಂಥದ ಉಪಸಂಹಾರದ ಅಂತ್ಯದಲ್ಲೂ ಕೂಡ ಹೇಳಬೇಕು ಅಂತ ಹೇಳಿ ಇವರು ಹೇಳ್ತಾರೆ ನಂತರ ಈ ಅಥ ಅನ್ನುವಂಥ ಶಬ್ದಕ್ಕೆ ಎರಡನೇ ಅರ್ಥ ಏನು ಅಂತ ಹೇಳಿದ್ರೆ ಅನಂತರ ಅನಂತರ ಅಂದ್ರೆ ಇದರ ನಂತರ ಯಾವುದರ ನಂತರ ಈಗ ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಿ ಜೈವಿನ ಹೇಳ್ತಾರೆ ಇದರ ನಂತರ ನಾವೀಗ ಧರ್ಮವನ್ನು ಜಿಜ್ಞಾಸೆ ಮಾಡ್ತಾ ಇದ್ದೇವೆ ಇದರ ನಂತರ ಅಂದ್ರೆ ಏನು ವೇದವನ್ನ ಓದಿದ ನಂತರ ಅಂತ ಅರ್ಥ ಹಾಗಾದ್ರೆ ಇಲ್ಲಿ ಏನು ನೋಡೋಣ ಏನು ಅಂತ ನೋಡೋಣ ಆರಂಭ ಆರಂಭ ಮಾಡುವಾಗಲೂ ಕೂಡ ಅಥ ಅನ್ನುವಂಥ ಶಬ್ದವನ್ನ ಬಳಸ್ತೇವೆ ಯಾವುದೇ ಒಂದು ವಿಷಯವನ್ನ ಆರಂಭ ಮಾಡಬೇಕಾದ್ರೂ ಕೂಡ ಅಥ ಅನ್ನುವಂಥ ಶಬ್ದವನ್ನು ಅಥ ಯೋಗಾನುಶಾಸನ ಈಗ ನಾವು ಯೋಗದ ಕುರಿತಾಗಿ ವಿಚಾರವನ್ನು ಮಾಡಲಿದ್ದೇವೆ ಅಂತ ಪತಂಜಲಿ ಮುನಿಗಳು ಬರೀತಾರೆ ತಮ್ಮ ಯೋಗ ಸೂತ್ರಗಳು ಮೊಟ್ಟ ಮೊದಲನೆಯ ಸೂತ್ರವಾಗಿ ಪ್ರಶ್ನೆ ಪ್ರಶ್ನೆ ಕೇಳುವಾಗಲೂ ಕೂಡ ಈ ಹಥವನ್ನು ಬೆಳೆಸ್ತಾರೆ ಸಂಶಯ ಉಂಟಾಗ ಪ್ರಶ್ನೆ ಉಂಟಾಗುತ್ತೆ ಆಗ ಅರ್ಜುನ ಕೇಳ್ತಾನೆ ಅಥ ಹೇಳ ಪ್ರಯುಕ್ತೋ ಎಂ ಪಾಪಂ ಚರಿತೆ ಪುರುಷ ಅನಿಚ್ಛನ್ನತಿ ವಾಷ್ಣೆಯ ಬಲಾದಿವನಿಯೋಹಿತ ಇದರಲ್ಲೂ ಈ ಬರ್ತಕ್ಕಂಥ ಈ ಪ್ರಶ್ನೆ ಈ ಮನುಷ್ಯ ಹೇಗೆ ಪಾಪವನ್ನು ಮಾಡ್ತಾನೆ ಹೇಗೆ ಮಾಡ್ತಾನೆ ಈ ಮನಸ್ಸಂದ್ರೆ ಏನು ಇತ್ಯಾದಿ ಪ್ರಶ್ನೆಗಳು ಕೇಳುವಾಗ ಬಳಸುವಂತಹ ಶಬ್ದ ಮುಂಚೆ ಅಥ ಆ ಸಂದರ್ಭದಲ್ಲೂ ಕೂಡ ಬಳಸಬಹುದು ಮತ್ತೆ ಕಾರ್ನಿಯಂ ಅಂದ್ರೆ ಅಥ ಈಗ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಹೇಳಲಿದ್ದೇನೆ ಅಂತ ಹೇಳಿ ಒಂದು ಸಂಕಲ್ಪ ಯಾರು ಮಾಡ್ತಾರೋ ಅವರ ಪಥವನ್ನು ಬೆಳೆಸ್ತಾರೆ ಇಲ್ಲಿ ನಾರದರು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಅಥಾತು ಭಕ್ತಿಂಬ್ಯಾಖ್ಯಾ ಭಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಬಿಡದೆ ನಾನು ಹೇಳಲಿದ್ದೇನೆ ಮುಂದಿನ ಎಂಬತ್ತ ಸೂತ್ರಗಳಲ್ಲಿ ಎಂಬತ್ತೆರಡು ಸೂತ್ರಗಳಲ್ಲಿ ಹೇಳಲಿದ್ದೇನೆ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಕಾರ್್ಯದ ಪ್ರತಿಜ್ಞೆ ಎಲ್ಲವನ್ನೂ ಹೇಳ್ತೇನೆ ಅಂತ ಹೀಗಾಗಿ ಕಾರ್ಯ್ಯವನ್ನು ಹೇಳಿದ ಹಾಗಾಗಿ ಪ್ರಶ್ನೆಯನ್ನು ಹೇಳಿದ ಹಾಗಾಗಿಲ್ಲ ಮತ್ತೆ ಅಥಃ ಅಂದ್ರೆ ಏನು ಅಥಾಥೋ ಅನ್ನುವಾಗ ಎರಡು ಶಬ್ದ ಇದೆ ಅಥ ಮತ್ತು ಅತಹ ಆದ್ದರಿಂದ ಕಾರಣ ಈ ಕಾರಣದಿಂದ ನಾನು ಭಕ್ತಿಯನ್ನು ವ್ಯಾಖ್ಯಾನ ಮಾಡುತ್ತೇನೆ ಅಂತ ಕಾರಣ ಅಂದಾಗ ಈಗಿನ ಸ್ಟೂಡೆಂಸಿನ್ ನೆನ್ಪಾಯ್ತು ತುಂಬಾ ಡೇಂಜರಸ್ ಈಗಿನ ಸ್ಟೂಡೆಂಟ್ಸ್ ಒಬ್ಬ ಉಪಾಧ್ಯಾಯ ಬೈತಾ ಇದ್ದಾನೆ ವಿದ್ಯಾರ್ಥಿ ಏನಯ್ಯ ನಿನ್ ತಲೆಗಳ ಸಗಣಿ ತುಂಬಿಕೊಂಡಿದ್ಯಾ ಅಂತ ಅದಕ್ಕೆ ಹುಡುಗ ಉತ್ತರಿಸ್ತಾನೆ ಆದ್ರಿಂದ ಅಂತ ಅನ್ಸುತ್ತೆ ಮೇಷ್ಟ್ರೆ ನೀವು ದಿನ ನನ್ನ ತಲೆ ತಿಂತಿರೋದು ಎಷ್ಟು ಡೇಂಜರಸ್ ನೋಡಿಗೆ ಕಾರಣ ಆದ್ದರಿಂದ ಅಂತ ಆದ್ದರಿಂದ ಅದಕ್ಕೆ ಇವತ್ತ ಕಾರಣವನ್ನು ಹೇಳ್ತದೆ ಯಾವ ಕಾರಣದಿಂದ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡಲಿದ್ದೇವೆ ಈಗ ಮಂಗಳವನ್ನು ಮಾಡಿ ನಾವು ಈ ತರಗತಿಯನ್ನ ಮುಕ್ತಾಯಗೊಳಿಸೋಣ ಓಂ ಪೂರ್ಣ ೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿಶಾಂತ ಹರಿ ತತ್ಸ್ರೀಕೃಷ್ಣರ್ಪಣಮಸ್ತು